ಪುರುಷಾರ್ಥವು ಹೆಚ್ಚು ಫಲಕಾರಿ ಇನ್ನ ಕೆಲವರವಾದ ಪ್ರಕಾರ ಅದು ನಿರಾಕರಣೆ ಮಾಡ್ತಾರೆ ದೈವ ಬಲ ಹೆಚ್ಚಿಂದು ಅಂತ ಹೇಳ್ತಾರೆ ಇದು ಮುಗಿಯೋದೇ ಇಲ್ಲ ಇದು ಹೇಗಿದೆ ಅಂದ್ರೆ ಕರೆಂಟ್ ಹೋದಾಗ ಡ್ರಾಯಿಂಗ್ ರೂಮಿನ ಕತ್ತಲೆ ಜಾಸ್ತಿ ಇರ್ತದೋ ಅಡಿಗೆ ಮನೆ ಕತ್ತಲೆ ಜಾಸ್ತಿ ಇರ್ತದೆ ಇವೆರಡು ಹಾಗೆ ಎರಡು ಜೀವ ಜಗತ್ತು ಈಶ್ವರ ಎನ್ನುವ ತ್ರಿಕುಟಿಗಳ ಈಚೆಗೆ ಇವೆ ಯಾವ ಜಿಜ್ಞಾಸದ ಯಾವ ನಿರ್ಣಯವೂ ಕೂಡ ಈ ತ್ರಿಕುಟಿಗಳನ್ನು ದಾಟಿ ಆಚೆಗೆ ಹೋಗುವ ಶಕ್ತಿ ಅವಕ್ಕೆ ಇಲ್ಲ ಹೀಗಾಗಿ ಈ ಗೊಂದಲಗಳು ತೀರಲಾದ ತೀರಲಾರದ ಗೊಂದಲ ಅದಕ್ಕವ್ರು ಹೇಳ್ತಾರೆ ಅಜಾನತಾಂ ಸ್ಯಾತ್ ಯಾರು ಮೂಲಂ ಅಜಾನತಾ ಇವು ಎರಡರ ಮೂಲ ಏನು ಅನ್ನುವುದನ್ನು ಯಾರು ತಿಳಿದಿಲ್ಲವೋ ಯಾರು ಜಿಜ್ಞಾಸ ಮಾಡಿಲ್ಲವೋ ಯಾರು ಆ ಮಾರ್ಗದರ್ಶನ ಪಡೆದಿಲ್ಲವೋ ಅವರ ದೃಷ್ಟಿಯಲ್ಲಿ ಈ ಪ್ರಕಾರವಾದಂತಹ ವಾದ ವಿವಾದಗಳು ಹುಟ್ಟಿಕೊಳ್ಳುತ್ತವೆ ಇವುಗಳನ್ನು ಸಮಾಧಾನ ಮಾಡಿ ಹೋಗಬಾರದು ಅಂತ ಅವ್ರು ಹೇಳ್ತಾರೆ ಹೇಗೆ ಸಮಾಧಾನ ಸಿಗೋದೇ ಇಲ್ಲ ಮೂರು ಹೆಂಡಂದರನ್ನ ಮದುವೆ ಮಾಡಿಕೊಂಡಾಗ ಸೀನಿಯರ್ ಹೆಂಡತಿ ಯಾರನ್ನ ಪರಿಗಣಿಸ್ತೀರಿ ಹೇಳಿ ಮೊದಲನೇ ಹೆಂಡತಿ ಸೀನಿಯರ್ ಹೆಂಡತಿ ಹೌದ ಅಕಸ್ಮಾತ್ ಗಂಡ ಸತ್ರೆ ಮೊಟ್ಟು ಮೊದಲಿಗೆ ವಿಧುವ ಯಾರಾಗ್ತಾರೆ ಸೀನಿಯರ್ ಹೆಂಡತಿ ಮಾತ್ರ ಆಗ್ಬೇಕಾಗ ಏಕಕಾಲಕ್ಕೆ ಅರ್ಥ ಇದು ಯಾವುದು ಇದು ಯಾವುದು ಹೆಚ್ಚಿನ ಫಲ ಅಲ್ಲ ಇದು ಯಾವುದು ಕಡಿಮೆ ಫಲ ಅಲ್ಲ ಇದು ಯಾವುದು ಹೆಚ್ಚಿನ ಫಲ ಅಲ್ಲ ಇದು ಯಾವುದು ಕಡಿಮೆ ಫಲ ಅಲ್ಲ ಇವು ಎರಡರ ಮೂಲ ಯಾರು ತಿಳ್ಕೊಳ್ತಾರೋ ಅವರಿಗೆ ತಿಳ್ಕೊಳ್ಳದೆ ಇದ್ದವರಿಗೆ ಈ ವಾದ ಮುಗಿಯೋ ಮುಗಿಯೋದೇ ಇಲ್ಲ ತಿಳ್ಕೊಳ್ಳೋದು ಹೇಗೆ ಮೂಲವಸ್ತು ಸಂಜಾನತಾ ಮೂಲ ವಸ್ತುವನ್ನು ಚೆನ್ನಾಗಿ ತಿಳಿದುಕೊಳ್ಳುವುದು ಹೇಗೆ ಸಂಜಾನತ ನೋವೇ ನಾನು ಯಾರು ಅನ್ನುವ ಒಂದೇ ಒಂದು ಜಿಜ್ಞಾಸದಲ್ಲಿ ಜಿಜ್ಞಾಸದ ಕ್ರಮದಲ್ಲಿ ನಾವು ಇವು ಎರಡರ ಮೂಲಕ್ಕೆ ಹೋಗಬಹುದು ಯಾರು ಅಲ್ಲಿ ಹೋಗಿ ನಿಲ್ಲುತ್ತಾರೋ ಅವರಿಗೆ ನ ವಿಧಿ ನೈವ ಯತ್ನ ಅವರಿಗೆ ದೈವ ಬಲವು ಅಷ್ಟೇ ಪ್ರಯತ್ನವೂ ಅಷ್ಟೇ ಎರಡರಲ್ಲಿ ಹೆಚ್ಚು ಕಡಿಮೆ ಅಂಥ ಭಾವ ಇರುವುದಿಲ್ಲ ಈ ಶ್ಲೋಕವನ್ನು ಪೂರೈಸುವ ಜೊತೆಗೆ ಇನ್ನೊಂದು ಸುಂದರವಾದ ಜಿಜ್ಞಾಸ ಪೀಠಿಕೆ ನಾನು ಕೊಡ್ತೀನಿ ಆಮೇಲೆ ಪುರಾಣಗಳು ಹಲವಾರು ಮಹಾತ್ಮರ ಚರಿತ್ರೆಗಳು ಕಥೆಗಳು ಅವರವರ ಪವಾಡಗಳು ಇವುಗಳ ಹಿನ್ನೆಲೆಯಲ್ಲಿ ನಾವು ಓದಿದ್ದೇವೆ ಏನನ್ನ ಓದಿದ್ದೇವೆ ಅಂದ್ರೆ ಅವರಿಗೆ ಆಂಜನೇಯನು ಕಂಡನು ಅವರಿಗೆ ರಾಮಚಂದ್ರನು ಕಂಡನು ಅವರ ಜೊತೆ ಕೃಷ್ಣನು ಮಾತಾಡಿದನು ಅವರಲ್ಲಿ ಈ ಭಕ್ತನು ಐಕ್ಯನಾದನು ಇವೆಲ್ಲವನ್ನು ನಾವು ಹಲವಾರು ಪುರಾಣಗಳ ಆಧಾರದ ಮೇಲೆ ವಾಡ ಪುರುಷರ ಚರಿತ್ರೆಯ ಆಧಾರದ ಮೇಲೆ ಇವುಗಳನ್ನು ಓದಿದೆ ಹೋಗಿ ವೆರಿ ಗುಡ್ ಈಗ ಇದರಲ್ಲಿ ಯಾವುದೇ ಒಂದು ಘಟನೆಯನ್ನು ತೆಗೆದುಕೊಳ್ಳೋದು ಇಲ್ಲಿ ಇಂಪಾರ್ಷಲ್ ಇಲ್ಲಿ ಯಾರನ್ನು ಅವಮಾನಿಸುವುದೇ ಯಾರ ಶ್ರದ್ಧೆಯನ್ನು ಅಲಗಾಡಿಸುವುದೇ ಇದು ಉದ್ದೇಶ ಇಲ್ಲ ಚಿಂತನೆ ಮಾಡೋದಷ್ಟು ಒಂದು ಘಟನೆಯನ್ನು ನಾವು ಚಿಂತನೆ ಮಾಡೋಣ ಏನು ಬೆಳಗ್ಗೆ ಮೂರು ಗಂಟೆಗೆ ನಮಗೆ ಭಗವಂತನ ಸಾಕ್ಷಾತ್ಕಾರ ಆಯಿತು ಈ ಘಟನೆಯನ್ನು ಒಂದೇ ಘಟನೆಯನ್ನು ಲೆಕ್ಕ ಯಾರಿಗೆ ಸಾಕ್ಷಾತ್ಕಾರ ಆಯಿತು ಸಾಕ್ಷಾತ್ಕಾರ ಅಂದ್ರೆ ವ್ಯಾಪಕವಾಗಿ ನಾವನ್ನು ತಿಳ್ಕೊಂಡುಕೊಳ್ಳ ಹಾಗೆ ಭಗವಂತನು ಕಾಣ ಭಗವಂತನನ್ನ ಸಾಕಾರ ರೂಪದಲ್ಲಿ ಕಾಣ ಸಗುಣ ಭಗವಂತನನ್ನ ಕಾಣುವ ಬೆಳಗಿನ ಮೂರುವರೆ ನಾಲ್ಕು ಗಂಟೆಗೆ ನಮಗೆ ಭಗವಂತನು ಕಂಡನು ಯಾರಿಗೆ ಕಂಡನು ನನಗೆ ಕಂಡನು ನಾನು ಕಂಡದ್ದೇ ನನ್ನ ಪರಮಾತ್ಮನು ಈ ಪರಮಾತ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡಯಕ ಚಿಕ್ಕಪ್ಪಿನ ಅಲ್ಲ ದೊಡ್ಡಪ್ಪನಂತ್ವ ಅಲ್ಲ ಸರ್ವಜ್ಞ ಸರ್ವಶಕ್ತ ಅನಂತ ವಿಭೂತಿಗಳನ್ನು ಹೊಂದಿದವನು ಅವನ ಶಕ್ತಿಗಳು ಅನಂತ ಅವನ ತಿಳುವಳಿಕೆಗಳು ಅನಂತ ಅವನ ಜ್ಞಾನವು ಅನಂತ ಅವನ ಕ್ರಿಯೇಟಿವಿಟಿ ಅನಂತ ಇರುವೆಯನ್ನು ಸೃಷ್ಟಿಸಿ ಮಾಡಿದ ಸೃಷ್ಟಿ ಮಾಡಿದವನು ಅವನೇ ಆನೆಯನ್ನು ಸೃಷ್ಟಿ ಮಾಡಿದವನು ಅವನೇ ತಿಮಿಂಗಲಗಳನ್ನು ಸೃಷ್ಟಿ ಮಾಡಿದವನು ಅವನೇ ಹಿಮಾಲಯನಂತ ಪರ್ವತಗಳನ್ನು ಸೃಷ್ಟಿಸಿದವನು ಅವನೇ ನೂರಾರು ನದಿಗಳನ್ನು ಪ್ರವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅವನೇ ಅಂತ ನೀವು ಲೆಕ್ಕ ಹಾಕಿದ್ದಾದರೆ ಅವನ ಶಕ್ತಿ ಅನಂತ ಅವನ ಜ್ಞಾನ ಅನಂತ ಅವನ ಕ್ರಿಯೇಟಿವಿಟಿ ಕ್ರಿಯಾತ್ಮಕ ಶಕ್ತಿ ಅನಂತ ಅವನ ಇಚ್ಛಾಶಕ್ತಿ ಅನಂತ ಅವನ ಜ್ಞಾನ ಶಕ್ತಿಯು ಕೂಡ ಅನಂತ ಓಹೋ ಈ ಅನಂತ ಶಕ್ತಿಯಿಂದ ಕೂಡಿದ ಭಗವಂತ ನಿನ್ ಜೊತೆ ಮಾತಾಡ ಇನ್ ಜೊತೆ ಅಂದ್ರೆ ಯಾರ ಜೊತೆ ಒಂದು ಅನಂತತೆಯನ್ನ ತಿಳಿಯುವವನು ಕೂಡ ಅನಂತವ್ಯವಾಗಿರಬೇಕು ಏನಂತ ಅನಂತತೆಯನ್ನ ನಾನು ತಿಳಿಯಬೇಕಾದರೆ ಇಕ್ಕೋರಿ ನಾನೇನಾಗಿರ್ಬೇಕು ಅನಂತನಾಗಿರಬೇಕು ನಾನು ಅನಂತನೇ ಆಗಿದ್ದರೆ ಅನಂತನನ್ನ ತಿಳ್ಕೋಬೇಕು ಎನ್ನುವ ಆಸಕ್ತಿಯೇ ಇರುವುದಿಲ್ಲ ಆ ಪ್ರವೃತ್ತಿಯೇ ಇರೋದಿಲ್ಲ ಆಕಾಶಕ್ಕೆ ಆಕಾಶವನ್ನ ತಿಳಿಯುವ ಪ್ರಯತ್ನ ಇಲ್ಲ ನೀರಿಗೆ ನೀರನ್ನ ತಿಳಿಯುವ ಪ್ರಯತ್ನ ಇಲ್ಲ ಅಗ್ನಿಗೆ ಅಗ್ನಿಯನ್ನ ಅನುಭವಿಸುವ ಪ್ರಯತ್ನ ಇಲ್ಲ ನನಗೆ ಅನಂತ ಆತ್ಮನೇ ನಾನಾಗಿದ್ದರಿಂದಾಗಿ ಅನಂತ ಆತ್ಮನನ್ನು ಅನುಭವಿಸುವುದು ಅನ್ನುವಂಥ ಇಚ್ಛೆಯೇ ನನಗಿರುವುದಿಲ್ಲ ಆದರೂ ಕೂಡ ನಾನು ಇಚ್ಛಿಸಿದನು ಅವನು ಕಂಡ ನಾನು ಇಚ್ಛಪಟ್ಟನು ಅವನು ನನಗೆ ಕಂಡನು ಇಚ್ಛಪಟ್ಟಿದ್ದೇನೆ ಅನ್ನ ಮೇಲೆ ನಾನು ಅನಂತನೋ ಅಲ್ಪನು ಅಲ್ಪನು ಕಂಡದ್ದೇನು ಇಲ್ಲ ಲಾಜಿಕ್ನೊಳಗೆ ಏನ್ ತಪ್ಪಿದೆ ಅಂತ ಗೊತ್ತಾದ ಲಿಮಿಟೆಡ್ ವಿಲ್ ನೆವರ್ ಹ್ಯಾವ್ ಅನ್ ಎಕ್ಸ್ಪೀರಿಯನ್ಸ್ ಆಫ್ ಅನ್ಲಿಮಿಟ್ ಅಲ್ಪವು ಎಂದು ಅನಂತವನ್ನ ಅನುಭವಿಸಲು ಸಾಧ್ಯವಿಲ್ಲ ಅಲ್ಪವು ಅನಂತತೆಯನ್ನ ಅನುಭವಿಸಲು ಸಾಧ್ಯವಿಲ್ಲ ಒಂದು ಅಲ್ಪವು ಇನ್ನೊಂದು ಅಲ್ಪವನ್ನ ಅನುಭವಿಸಬಹುದು ಒಂದು ಅಲ್ಪವು ಲಿಮಿಟೆಡ್ ಕನೆಕ್ಸ್ಪೀರಿಯನ್ಸ್ ಅನದರ್ ಲಿಮಿಟ್ ಆದ್ರೆ ಅಲ್ಪ ಕಣ್ಣು ಅಲ್ಪ ಬುದ್ಧಿ ಅಲ್ಪವಾದ ಮನಸು, ಕಿಂಚಿತ್ ಬುದ್ಧಿ ಕಿಂಚಿತ್ ಶಕ್ತಿ ಅದನ್ನದೇ ಒಪ್ಕೋ ನೀ ಕಿಂಚಿತ್ತು ನೀ ಅನಂತ ಒಪ್ಕೋ ಸುಮ್ಮನೆ ಆಕಾಶದಲ್ಲಿ ನಾವು ಬೇಗಾಗಿ ಚಿಂತನೆ ಮಾಡಬಾರ್ದು ಗ್ರೌಂಡ್ ರಿಯಾಲಿಟಿ ಮೇಲೆ ಚಿಂತನೆ ಮಾಡು ಗ್ರೌಂಡ್ ರಿಯಾಲಿಟಿಯಲ್ಲಿ ನಾನು ಕಿಂಚಿತ್ತು ನಾನು ಸರ್ವಸ್ವವನ್ನು ನನ್ನ ಬುದ್ಧಿ ಕಿಂಚಿತ್ತು ನನ್ನ ಶಕ್ತಿ ಕಿಂಚಿತ್ತು ನನ್ನ ಮಾತು ಕಿಂಚಿತ್ ನನ್ನ ಪ್ರವೃತ್ತಿಗಳು ಕೂಡ ಅಲ್ಪ ಈ ಅಲ್ಪನಾದ ನಾನು ಕಾಲದ ಮಿತಿಯಲ್ಲಿ ಬೆಳಗಿನ ಮೂರು ಗಂಟೆಗೆ ಕಾಲ ಮೀರಿದ್ದೋ ಕಾಲದ ಮಿತಿಯೋ ಬೆಳಗಿನ ಮೂರು ಗಂಟೆಗೆ ಕಾಲದ ಮಿತಿಯೋ ಕಾಲ ಮೀರಿದ್ದೋ ಕಾಲದ ಮಿತಿಯಲ್ಲಿ ಎಲ್ಲಿ ಮಾತಾಡಿಸಿದ್ದಪ್ಪ ನಿನಗೆ ನಮ್ಮ ಮನೆಯ ಎದುರಿಗಿನ ತೋಟದಲ್ಲಿ ಅವನು ಮಾತಾಡಿಸಿದ ಬೆಳಗಿನ ಮೂರು ಗಂಟೆಗೆ ಅಲ್ಯಾತ್ನಿ ಹೋಗಿದ್ದಿ ಇಲ್ಲ ಇತ್ತೀಚೆಗೆ ಒಳಗೆ ಶಕ್ಯ ಆಗ್ತ ನಾನು ಬರಗೇ ಮಾಡ್ತೀವಿ ಉತ್ತರ ಸಿಕ್ಕಿಲ್ಲ ಪರ್ಫೆಕ್ಟ್ ಉತ್ತ ದೇಶದ ಮಿತಿಯೊಳಗ ದೇಶ ಮೀತಿ ಕಾಲದ ಮಿತಿಯೊಳಗೆ ದೇಶದ ಮಿತಿಯೊಳಗೆ ಅಲ್ಪನಾದ ನಾನು ಅನಂತ ಂತ ಭಗವಂತನನ್ನ ಮಾತಾಡಿಸಿದೇ ಯಾಕೆ ಇದು ತಳ್ಳು ಅಂತ ಅನ್ಸೋದಿದ್ರೆ ಹೆದಕ್ಕೂ ಬೇಡ ಯಾವುದಾದ್ರೂ ಪುರಾಣ ಸಿಟಿಗೆ ನನ್ನ ಮೇಲೆ ಸಿಟಿಗೆ ನಿನ್ನ ಸಿಟಿ ಬೇಡವನ್ನು ಅನಂತವಾದದ್ದು ಬಿಡಿ ಅನಂತವಾದದ್ದು ಅಲ್ಪವನ್ನು ನೋಡುದು ಇಲ್ಲಿ ಪ್ರಶ್ನೆ ಇರೋದು ದೇವರು ನನ್ನ ಮೇಲೆ ಬಂದಿಲ್ಲ ಅದೇ ಕಥೆಗಳನ್ನ ನಾನು ಇಲ್ಲಿ ಕೇಳ್ತಾ ಇದ್ದೇನೆ ನಿಮಗೆ ಎದೆ ಗುಂಡಿಗೆ ಘಟ್ ಇತ್ತಂದ್ರೆ ಜಿಜ್ಞಾಸ ಮಾಡೋಕ್ ಅಲ್ಲಿ ಬರ್ತದೆ ನೆಕ್ಸ್ಟ್ ಸ್ಟೋಕ್ ಅದೇ ಬರ್ತದೆ ಅಲ್ಪವಾದ ಅನಂತವಾದ ಅಲ್ಪವಾದ ಆನಂದವಾದ ಪ್ರತಿನಿಧಿಸಿದ ಅದು ಪ್ರತೀಕ ಪ್ರತಿಮಾ ಅದು ಪ್ರತಿನಿಧಿಸುವುದು ಬೇರೆ ಪ್ರತಿನಿಧಿ ಪ್ರತಿನಿಧಿಸಿದ ಪರಮಾತ್ಮ ಬೇರೆ ಪರಮಾತ್ಮ ಬೇರೆ ಈಗ ಅಡಿಕೆ ಬೆಟ್ಟ ಪೂಜೆ ಮಾಡ್ತಾರೆ ಏನಂತ ಪೂಜೆ ಮಾಡ್ತಾರೆ ಗಣಪತಿ ಅಂತ ಪೂಜೆ ಮಾಡ್ತಾರೆ ಈಗ ಗಣಪತಿಯನ್ನ ಅಲ್ಲಿ ಅವರು ಆಹ್ವಾನಿಸಿದ್ದಾರೆ ಅಲ್ಲಿ ಭಾವಿಸಿದ್ದಾರೆ ಅದಕ್ಕೆ ಆಲಂಬನ ಅಂತ ಕರೀತಾರೆ ಆ ಅಡಿಕೆ ಬೆಟ್ಟವನ್ನ ಆಲಂಬಿಸಿ ಅವಲಂಬಿಸಿ ಅಷ್ಟೇ ಅದು ಅವರ ಭಾವನೆಯನ್ನೇನು ಗಣಪತಿ ಇದೆಯಾ ಅಲ್ಲಿ ಅಡಿಕೆ ಬೆಟ್ಟನೇ ಇದೆ ಹೀಗಾಗಿ ನೋಡುವವನು ಅಲ್ಪ ನೋಡುವವನ ಶಕ್ತಿ ಅಲ್ಪ ನೋಡಿದ ಕಾಲ ಅಲ್ಪ ನೋಡಿದ ದೇಶ ಅಲ್ಪ ನೋಡಿದ್ದೇನು ಅಂತಂದ್ರೆ ಅನಂತ ಅದಕ್ಕೆ ಹೇಳ್ತಾರೆ ಮೊದಲು ನೋಡುವವನು ತನ್ನ ಸೆಟಲ್ಮೆಂಟ್ ತಾನು ಮಾಡ್ಕೋ ಉದ್ದೇಶ ತಾನ ಸೆಟ್ಲ್ ಆಗ್ಬೇಕು ಈಗ ಇನ್ನು ಸಣ್ ಲಾಜಿಕ್ ಅದು ನಿನಗೆ ಯಾಕೆ ದೇವರನ್ನು ನೋಡ್ಬೇಕಾಗಿದೆ ಅನಂತ ಭಗವಂತನನ್ನ ಅನಂತ ಪರಮಾತ್ಮನನ್ನ ನಿನಗೆ ಯಾಕೆ ಅನುಭವಿಸಬೇಕಾಗಿದೆ ಸಾಕ್ಷಾತ್ಕಾರ ಯಾಕಾಗಬೇಕಾಗಿದೆ ಮನೆಯಾಗಿನ ಅಪ್ಪ ಅಮ್ಮನಿಗೆ ಸರಿಯಾಗಿ ಕಿಮ್ಮತ್ ಕೊಡುವುದನ್ನು ಅವರು ಕಾಣೋ ಕಾಣೋ ಅಥವಾ ಅಮ್ಮ ಇವ ಕಾಣದ ದೇನು ಕಾಣುವ ದೇವರನ್ನ ನೀ ಗೌರವಿಸೋದಿಲ್ಲ ನೀನ್ ಏನ ಕಲ್ಪಿತವಾದ ಇವರನ್ನ ಗೌರವಿಸೋ ಯಾಕೆ ಬೇಕು ನೀನ್ ಸಾಕ್ಷಾತ್ಕಾರ ಸಾಕ್ಷಾತ್ಕಾರ ಆಗದವರ್ತು ಒಂಥರ ಮನಸ್ಸಿಗೆ ವಿಲಿ ವಿಲಿ ವಿಲಿ ವಿಲಿ ಅಂತ ಕಸಿಬಿಸಿ ಕಸಿಬಿಸಿ ಆಗ್ತದೆ ಯಾಕೆ ಕಸಿಬಿಸಿ ಆಗ್ತದೆ ಅದು ನನಗೆ ಅನುಭವ ಆಗಲಿಲ್ಲ ಅನ್ನುವ ಕೊರತೆ ಯಾಕೆ ಕೊರತೆ ಆಗ್ತದೆ ಯಾಕಂದ್ರೆ ನಾನು ಕೊರತೆಯಿಂದ ಕೂಡಿದವರು ನನ್ನ ನನ್ನ ನನ್ನ ಬದುಕ ಅಲ್ಪತ್ವದಿಂದ ಕೂಡಿದ್ದ ಅದು ನನ್ನ ಬದುಕ ಅಲ್ಪತ್ವ ಅಂದ್ರೆ ಹೋಗ್ಲಿ ಬಿಡು ಹಂಗ ಇರು ಖುಷಿಯಿಂದ ಇರ ಹಂಗ ಹಂಗ ಆಗೋದರು ಸ್ವಾಮೀಜಿ ಯಾಕಾಗೋದಿಲ್ಲ ಶಬ್ದಗಳೆಂದು ಹೇಳು ನನಗೆ ನಾವೊಂದು ಮೂರು ಕೆಟ್ಟು ಬುಕ್ಕಿನ ಹೊಡ ನಾನು ಶಬ್ದಗಳಿಂದ ಹೇಳಿ ಯಾಕಂದ್ರೆ ನಿನಗೆ ಸಹಿಸಲಿಕ್ಕಾಗುವುದಿಲ್ಲ ಯಾಕಂದ್ರ ಯಾಕಂದ್ರೆ ನನ್ನ ಬಗ್ಗೆ ನನ್ನ ಅಲ್ಪತ್ವವನ್ನು ನಾನು ಸಹಿಸಲಿಕ್ಕಾಗುವುದಿಲ್ಲ ಅದನ್ನ ಕಳ್ಕೊಳ್ಳೇ ಬೇಕು ನಾವು ಏನ್ ಕಳ್ಕೋತೀಯಪ್ಪ ದೇವರನ್ನ ಕಂಡದಾಗ ಅದು ಹೋಗಿ ಏನು ಹೋಗ್ತದೆ ಅಲ್ಪ ಅಲ್ಪತ್ತು ಹೋಗ್ತದೆ ಹಾಗೆ ದೇವರನ್ನ ಕಾಣುವವನು ಅಲ್ಪದಿಂದ ಕೂಡಿದವನಲ್ಲ ದೇವರನ್ನ ಕಾಣುವವನು ಅಲ್ಪದಿಂದ ಕೂಡಿದ್ದೆ ಆದರೆ ಕಂಡತ್ತೇನು ಹೆಂಗ್ ಸಾಧ್ಯ ಹೆಂಗ್ ಸಾಧ್ಯ ಹೆಂಗ್ ಸಾಧ್ಯ ಮತ್ತು ಅದು ಸಾಧ್ಯ ಇಲ್ಲ ಅಂದ ಅದು ನಿಮ್ಮ ಭ್ರಮ ಅದು ನಿನ್ನ ಭ್ರಮ ಇಲ್ಲ ಸಮಸಿ ಕಂಡ ಆ ಕ್ಷಣದಲ್ಲಿಯ ಸಿಡಿಲು ಹೊಡಿತು ಅದು ಭಗವಂತನ ಮಹಿಮ ಅಲ್ವೋ ಭಗವಂತನ ವಿಭೂತಿ ಅಲ್ವೋ ಈ ವಿಭೂತಿಯನ್ನು ನೋಡಿ ನೀನು ಕಂಡೆ ಅಂತ ಹೇಳ್ತಾ ಇದೀಯ ಆಯ್ತು ಹಾಗೆ ಹೇಳು ಕಂಡದ ಸಿಡಿಲು ಕಂಡ ದೇವರು ಸಿಡಿಲು ಅವರು ಸಿಡಲು ಕಂಡು ಇವರು ಭೂಕಂಪ ಕಂಡು ಅವರು ಸುನಾಮಿ ಕಂಡು ದೇವರನ್ನು ಕಂಡವರು ಯಾರು ರಾಮಕೃಷ್ಣ ನಾನು ಇಲ್ಲಿ ಏನದೆ ಅದನ್ನು ಮಾತಾಡುತ್ತೆ ಪ್ರಾಮಾಣಿಕವಾಗಿ ಹೇಳ್ತೇನೆ ರಾಮಕೃಷ್ಣರ ಯಾವ ಬುಕ್ಕನ್ನು ನೋಡಬೇಕು ನಾನು ಅದ್ರ ಬಗ್ಗೆ ಯಾಕೆ ಮಾತಾಡ್ತೇನೆ ನಾವು ಯೋಜನೆ ಇಲ್ಲ ಬುಕ್ಗಳು ಇಲ್ಲಿ ಏನಿದೆ ಅದನ್ನು ಮಾತಾಡ್ತೇನೆ ಹಲೋ ಹಲೋ ಹಲೋ ಇಲ್ಲಿ ಏನಿದೆ ಅದನ್ನು ಮಾತಾಡ್ತೇನೆ ಇದ್ರೊಳಗೆ ನಿಮ್ಮ ಸಮಸ್ಯೆ ಇದ್ರೆ ಹೇಗೆ ರೆಫರೆನ್ಸ್ ತರಬೇಕು ನೀವು ಆಗ್ಬೇಡ್ರಿ ಆದ್ರೆ ಅವ್ರಿಗೂ ಕೇಳ್ರಿ ಯಾರ್ಯಾರ್ದೋ ಕೇಳಿ ಯಾರ್ಯಾರ್ದೋ ಓದಿ ಅಲ್ಲಿಗೆಲ್ಲ ತಿಪ್ಪೆ ತಂದು ನನ್ನ ಜೊತೆಗೆ ಹಾಕಿ ಸಮಯ ನಾವೆಲ್ಲ ಕೇಳಬಂದೇ ನೀವು ಸ್ವಚ್ ಮಾಡಿ ನಾನ್ ಯಾಕೆ ಸ್ವಚ್ಛ ಮಾಡಿ ನಾನ್ ಯಾಕೆ ಸ್ವಚ್ಛ ಮಾಡಿ ನಾನು ಮೂರು ದಿನಗಳಿಂದ ಹೇಳ್ತಾ ಇದ್ದೇನೆ ವ್ಯಕ್ತಿಗತ ಅನುಭವ ಬೇರೆ ಸಾರ್ವತ್ರಿಕ ಅನುಭವ ವೇದ ಅಂತ ಸಾರ್ವತ್ರಿಕವಾಗಿ ಮಾತಾಡ್ತಾರೆ ಒಬ್ರು ಒಪ್ಕೊಂಡ್ರು ಅಂದ್ರೆ ಅದು ವ್ಯಕ್ತಿಗತ ಅನುಭವ ಸಾರ್ವತ್ರಿಕವಾಗಿ ಒಪ್ಕೊಂಡ್ರು ಅಂದ್ರೆ ಅದು ಸಾರ್ವತ್ರಿಕ ಅನುಭವ ಯಾವುದು ಒಬ್ರು ಮಾತ್ರ ಒಪ್ಕೊಂಡಿರ್ತಾರೋ ಆ ಒಬ್ರು ಮಾತ್ರ ಒಪ್ಕೊಂಡಿರುವುದನ್ನ ನಾವು ಫಿಲಾಸಫಿ ಮಾಡಲಿಕ್ಕಾಗುವುದಿಲ್ಲ ಅದರ ಜೊತೆ ಜೊತೆಗೇನೆ ಆ ಗೊಬ್ಬರು ಮಾತ್ರ ಏನು ಒಪ್ಕೊಂಡಿದ್ದಾರೋ ಅದನ್ನು ಅಲ್ಲದೇಲಿಕ್ಕೂ ಆಗೋದಿಲ್ಲ ರಾಮಕೃಷ್ಣನ ಕಾರ್ಯ ಅನುಭವ ಇರಲಿ ಅಥವಾ ತುಕಾರಾಮನ ಪಾಂಡುರಂಗನ ಅನುಭವವೇ ಇರಲಿ ಅಥವಾ ಗೋರಾಕುಮನ ಮಗುವನ್ನು ಸತ್ತು ಹೋದಂತ ಅನುಭವವೇ ಇರಲಿ ಅಥವಾ ಮಾರ್ಕಂಡೆಯನ್ನು ಈಶ್ವರನ ಅಪ್ಕೊಂಡಂತ ಅನುಭವಗಳೇ ಇರಲಿ ಇವು ಅವರವರ ವ್ಯಕ್ತಿಗತವಾದ ಅನುಭವಗಳು ಆ ಗ್ರಂಟನ್ ಒಂದ್ ಬಿಟ್ಟು ಆ ಪ್ರಾಣ ಪಕ್ಷಿ ಹಾರಿ ಹೋಗುವುದಕ್ಕನ್ನ ಆ ಗ್ರಂಟನ್ ಒಬ್ಬನ ಕಂಡ ಇನ್ನು ಉಳಿದವರು ಯಾರು ಕಂಡು ಅದು ಕೂಡ ಒಂದು ರೀತಿಯಲ್ಲಿ ವ್ಯಕ್ತಿಗತವಾದ ಅನುಭವ ಈ ಪ್ರಕಾರವಾದ ವ್ಯಕ್ತಿಗತವಾದ ಅನುಭವವನ್ನು ನಾವು ಅಲ್ಲ ಗಳೆಯೋದಿಲ್ಲ ವೇದಾಂತಗಳು ನಾವು ಅಲ್ಲ ಗಳೆಯೋದೇ ಇಲ್ಲ ಒಪ್ಕೊಳ್ಳೋದು ಇಲ್ಲ ಸಾರ್ವತ್ರಿಕವಾಗಿ ಇಲ್ಲ ಸಾರ್ವತ್ರಿಕವಾಗಿ ಕಂಡು ಬಂದಿಲ್ಲ ನಾವು ಒಪ್ಕೊಂಡಿಲ್ಲ ಆದರೂ ಸಹಸ್ರಾರು ಲಕ್ಷಾನ್ ಲಕ್ಷ ಫಾಲೋ ಮಾಡ್ತಾರೆ ಅಂತಂದ್ರೆ ಮೆಜಾರಿಟಿ ಎಲ್ಲ ಟೈಮಿಗೆ ಸರಿ ಇರ್ತಂತ ಹೇಳಿ ಬರೋದು ಅವರವರು ನೂರು ಜನ ಆ ಮೆಜಾರಿಟಿ ಅವ್ರದೇ ಇದೆ ಆದ್ರೂ ಅದನ್ನ ಧರ್ಮ ಅಂತ ಹೇಳಿ ಬರೋದಿಲ್ಲ ಇವರು ಪಾಂಡವರು ಐದೇ ಇದ್ದಾರೆ ಆದ್ರೆ ಇದನ್ನು ಅಧರ್ಮ ಅಂತ ಹೇಳಿ ಬರೋದಿಲ್ಲ ಹಾಗೆ ಇಲ್ಲಿ ಕೂಡ ಆದರೂ ಕಂಡೆ ಅಂತ ಹೇಳ್ತಾರೆ ಆದರೂ ಇಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಅಜ್ಞಾನಿಗಳು ಫಾಲೋ ಮಾಡೋರು ಅಜ್ಞಾನಿಗಳು ಅಲ್ಲಿರುವಂತಹ ಆ ನಂಬಿಕೆಯೂ ಕೂಡ ಅಜ್ಞಾನಿ ಶಬ್ದ ಯಾಕೆ ಮುಟ್ತು ಯಾರನ್ನ ಆಶ್ರಯಿಸಲು ಶ್ರದ್ಧಾ ಮೂಡ್ತು ಏನನ್ನ ಆಶ್ರಯಿಸಲು ಶ್ರದ್ಧಾ ಮೂಡ್ತು ಶಬ್ದಿಗಳಿಗೆ ಆಶ್ರಯ ಬೇಕಲ್ವಾ ಅವಿಚಾರ ವಿಚಾರ ಸಿದ್ಧಿ ಆಗಿಲ್ಲ ಪರಮಾತ್ಮನ ವಿಭೂತಿಯಿಂದ ಉತ್ಪಡದೆ ಪರಮಾತ್ಮನ ಪರಮಾತ್ಮನನ್ನ ನೋಡಿದೆ ಅಂತ ಒಳ್ಳೆ ಈ ಊರು ಅರಳುತ್ತದೆ ಇದು ಪರಮಾತ್ಮನ ವಿಭೂತಿ ಅದರೊಳಗೆ ಅರವಳಂತಾರೆಲ್ಲೂರ್ತಿ ಇದು ಪ್ರಶ್ನೆ ಹಾಗಿಲ್ಲ ಪ್ರಶ್ನೆ ಹೇಗಿದೆ ಅಂತಂದ್ರೆ ಇದೇ ರೂಪದಲ್ಲಿ ಅವನು ಬಂದು ಮಾತಾಡಿದ್ರೆ ಆ ವಿಷಯ ಮಾತಾಡಿ ಗೊತ್ತಿಲ್ಲ ತಪ್ಪೇನಿಲ್ಲ ಈಗ ನಾವು ಮೊದಲೇ ಹೇಳ್ಬಿಟ್ಟೇವೆ ನಿಮಗೆ ಎಲ್ಲವೂ ಕೂಡ ಭಗವಂತನ ನ್ಯಾಯದಲ್ಲಿದೆ ಭಗವಂತನ ಲಾದಲ್ಲಿವೆ ಲಾ ಬಿಟ್ ಏನೂ ಇಲ್ಲ ನೈತಪ್ಪೆ ತಪ್ಪಿದ್ರಿ ಕೂಡ ಇದು ನಿಯಮದಲ್ಲೇ ಶಬ್ದ ಉತ್ಪತ್ತಿ ಮಾಡುತ್ತದೆ ಎವ್ರಿಥಿಂಗ್ ಈಸ್ ಇನ್ ಲಾ ಹೌ ಮೆನಿ ಲಾಸ್ ಆದ ಇನ್ ನ್ಯೂಮರಸ್ ಅಸಂಖ್ಯವಾದ ಪ್ರಾಕೃತಿಕ ನಿಯಮಗಳಿವೆ ಎಲ್ಲಾ ಅಸಂಖ್ಯವಾದ ಪ್ರಾಕೃತಿಕ ನಿಯಮಗಳನ್ನು ಒಟ್ಟು ಸೇರಿಸಿ ನಾವು ಈಶ್ವರ ಅಂತ ಕರೀತೇವೆ ಎರಡ್ ಕಾಲ ಎರಡ್ ಕೈಶ್ವರನ್ ಕಲಿಯೋಜಿಲ್ಲ ಹತ್ತಿ ಕಾಲ ಹತ್ತು ಕೈನು ಕಲಿಯೋದಿಲ್ಲ ಅನುಲ ಭಾವಸ್ತೆ ಸಹಸ್ರಶೀಲ ಪುರುಷ ಸಹಸ್ರಾಕ್ಷಸಹಸ್ರಪ ಸಭೂ ವಿಶ್ವಕೋ ಮೃತ್ ಅತ್ಯತಿಷ್ಟದಶಾಂಗುಲ ಭಾವ ಭಾವಿಸ್ತೇವಿ ನಾವು ಕಲ್ಪಿಸ್ತೇವಿ ಸಾವಿರ ಕಣ್ಣಿವೆ ಭಗವಂತನಿಗೆ ಸಾವಿರ ಕಾಲುಗಳಿವೆ ಅವನ ಪಾದಗಳು ಭೂಮಿಯ ಕೆಳಗಿವೆ ಅವನ ತಲೆ ಆಕಾಶದ ಆಚೆಗಿದೆ ಭಾವಿಸ್ಲಿಕ್ಕೆ ಹೋದತ್ತು ಆ ಮಗು ಭಾವಿಸ್ತಾರ ನಮ್ಮ ಅಪ್ಪ ಸುಪಲ್ಮ್ಯಾನ್ ಅಂತ ಏನ್ ತಪ್ಪಿಲ್ಲ ಏನು ತಪ್ಪಿಲ್ಲ ಆದ್ರೆ ಅದು ಮಗು ಮರಿಬೇಡಿ ಪ್ರಾದಿಭಾಷಿಕ ಸತ್ಯ ಆ ಜಿಜ್ಞಾಸನೆ ಬೇರೆ ನಾನು ನಿನ್ನೆ ಸತ್ಯ ಮೂರು ಭರಿಸಿದ್ದೇನೆ ನೋಡಿ ಒಂದು ಪಾರಮಾರ್ಥಿಕ ಸತ್ಯ ಎರಡನೇದ್ದು ಪ್ರಾದಿಭಾಷಿಕ ಸತ್ಯ ಮೂರನೇದು ವ್ಯಾವಹಾರಿಕ ಸತ್ಯ ಇದು ವ್ಯಾವಹಾರಿಕವಾಗಿ ಕಂಡ ಅಂತ ಹೇಳ್ತೀರಿ ನೀವು ಒಬ್ಬ ಪ್ರಾದಿಭಾಷಿಕವಾಗಿ ಕಂಡ ಒಪ್ಪ ಯಾರು ಬೇಡ ಅಂತ ಪ್ರಾದಿಭಾಷಿಕವಾಗಿ ಕಂಡನು ಪ್ರಾದಿಭಾಷಿಕವಾಗಿ ಭಾವಿಸಿದನು ಕಂಡರೆ ಅವನಿಗೆ ಕಂಡರೆ ಅವನಿಗೆ ಅವತಾರ ಅಂತ ಕರೀತಾರೆ ಭಾವಿಸಿದರೆ ಅದಕ್ಕೆ ಉಪಾಸನ ಅಂತ ಕರೀತಾರೆ ಕೃಷ್ಣನನ್ನ ನಾವು ಅವತಾರ ಅಂತ ಯಾಕೆ ಕರಿತೇವೆ ಅಂದ್ರೆ ಕೃಷ್ಣ ಅನ್ನೋದು ಇಲ್ಲವೇ ಇಲ್ಲ ಅವನು ಪ್ರಾದಿಭಾಷಿತ ವ್ಯಾವಹಾರಿಕ ಒಳಗೆ ಪ್ರಾತಿಭಾಸಿದ ಕನಸಿನ ಲೋಕದಲ್ಲಿ ಕನಸಿನ ಲೋಕದಲ್ಲಿ ಕನಸು ಕಾಣುವವನು ನಿಜವಾಗಿಯೂ ಅನುಭವಿಸ್ತಾ ಇದ್ದರೂ ಕೂಡ ಅಲ್ಲಿ ನಡೆದಾಡುವ ಹುಲಿ ಏನಿದೆಯೋ ಅಲ್ಲಿ ಜಿಗಿತಾ ಇರುವಂತಹ ಹುಲಿ ಏನಿದೆಯೋ ಕನಸಿನೊಳಗಿರುವ ಆ ಕನಸುಗಾರನಿಗೆ ಅದು ಸತ್ತರೇ ತಾನೆ ಹಾಗೆ ವ್ಯವಹಾರದಲ್ಲಿರುವ ನಮಗೆ ಇದು ಕನಸೇ ಆಗಿದ್ದರೂ ಕೂಡ ಈ ಕನಸಿನಲ್ಲಿ ಅವನು ಬಂದು ಏನಾದ್ರೂ ಚಟುವಟಿಕೆಗಳನ್ನು ಮಾಡಿದ್ದಾದರೆ ಅವನನ್ನು ಅವತಾರ ಅಂತ ಸಂಭವಿಸ್ತೀವಿ ಅವತಾರದ ಇನ್ನೊಂದು ಮಹಿಮೆಯೇ ವಿಶ್ವರೂಪ ದರ್ಶ ಅಧ್ಯಾಯದ ನಂತರ ಆ ಬರುತ್ತೆ ಅದೊಂದು ಅನೋಘವಾದಿ ಈ ಟಿಕೆ ಇಟ್ಟು ಸಾಕು ಶ್ಲೋಕದಲ್ಲಿ ಅವರು ಏನ್ ಹೇಳಿದ್ದಾರೆ ಸರ್ ನೋಡೋಣ ಅವರೇನಿದ್ದಾರೆ ಹಕ್ಷಿತಾರಂ ಅವೀಕ್ಷ್ಯ ಇಪ್ಪತ್ತನೇ ಶ್ಲೋಕ ಎರಡನೇ ಸಾಲು ಮೊದಲನೇ ಸಾಲಿನ ಕೊನೆಗೆ ಮತ್ತು ಎರಡನೇ ಸಾಲಿನ ಮೊದಲನೇ ಶಬ್ದ ಈಕ್ಷಿತಾರಂ ಅವೀಕ್ಷ್ಯ ಯತ್ ಈಶಿತು ವೀಕ್ಷಣ ತತ್ ಮಾನಸಿಕ ಈಕ್ಷಣಂ ಸ್ಯಾತ್ ಹೆಂಗ ವಾಕ್ಯ ಹೇಳಿದ್ದೇನೆ ನೋಡ್ರಿ ಹಂಗೆ ನೀವು ಅರ್ಥ ಮಾಡ್ಕೊಂಡಿದ್ದರ ಏನ್ ಹೇಳ್ತೀನಿ ಈಕ್ಷಿತಾರಂ ಅವೀಕ್ಷ್ಯ ನೋಡುವವನು ತಾನು ಯಾರು ಎನ್ನುವುದನ್ನ ಅರಿಯದೆ ಇದ್ದಾಗ ಐ ರಿಪೀಟ್ ನೋಡುವವನು ತಾರು ಯಾರು ಎನ್ನುವದನ್ನ ಅರಿಯದೇ ಇದ್ದಾಗ ಈ ಶಿತುಹು ವೀಕ್ಷಣಂ ನೋಡಲ್ಪಟ್ಟ ಈಶ್ವರ ಪರಮಾತ್ಮ ಮಾನಸಿಕ ಈಕ್ಷಣಂ ಏವ ಅರಿಗಿಸ್ಕೊತೀರಿ ನೋಡುವವನು ಅದರ ಸಾಕ್ಷಾತ್ಕಾರ ಅಂತಿರೋ ಮಾತಾಡಿದ್ರು ಅಂತಿರೋ ಅನುಭವ ಆಗಿದೆ ಅಂತಿರೋ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರ ಅವರಿಗಾಗಿದೆ ಅಂತಿರೋ ಇವರಿಗಾಗಿದೆ ಅಂತಿರೋ ಇಲ್ಲಲ್ಲಿ ಸ್ವಾಮಿ ಆ ಪುಸ್ತಕದಲ್ಲಿ ಬರ್ದಾರೆ ಅಂತಿರೋ ಇಲ್ಲ ಸ್ವಾಮಿ ಹಂಗೆ ಬಂದದ್ದನ್ನು ಅವರು ಬಂದು ನಮ್ಗೆ ಹೇಳಿದ್ದು ನಮ್ಗೆ ಗೊತ್ತು ಅವ್ರು ಹೇಳಿದ್ದು ಅಂತ ಹೇಳ್ತಿರೋ ಏನ್ ಹೇಳ್ತಿರೋ ಹೇಳ್ಕೊಳ್ಳಿ ನಮ್ಗೆ ಇಷ್ಟ ಬೇಕಾಗಿದೆ ನೋಡುವವನು ತಮ್ಮ ಅವೀಕ್ಷ್ಯ ತನ್ನನ್ನ ತಾನು ಅರಿಯದೆ ಇದ್ದಾಗ ನೋಡುವವನು ನಾನು ಯಾರು ಎನ್ನುವುದು ನನಗೆ ತಿಳಿಯದೆ ಇದ್ದಾಗ ನೋಡಲ್ಪಟ್ಟ ಈಶ್ವರನು ಯಾರು ನೋಡಿದಾರ ನೋಡಿದ್ದಾರೆ ಈಶ್ವರನನ್ನ ತನ್ನ ಹಾ ತನ್ನ ತಾನು ಅರಿಯದವನು ಏನನ್ನು ನೋಡಿದಾನೀಗ ಈಶ್ವರನು ನೋಡಿದಾನೆ ಈ ನೋಡುವಿಕೆ ಇದೆಯೋ ಮಾನಸಿಕ ಈ ಆ ಘಟ್ಟಿಗೆ ಗುಂಡಿ ಎದಿ ಎದಿ ಗುಂಡಿಗೆ ವೇದಾಂತಿಗಳ ಗುಂಡಿ ನಾಲಿ ಘಟ್ಟಿರು ಜನ್ಮ ಜನ್ಮ ಅಂತ ನಂಬಿಕೆನೇ ಬೇರೆ ವೇದಾಂತ ಹೇಳುವುದೂ ಸಾಯೋದು ನಿಂದು ಹುಟ್ಟುವುದಿಲ್ಲ ಸಾಯುವುದಿಲ್ಲ ಅಂತ ವೇದಾಂತ ಹೇಳಿ ಸಾಕು ಪಲ್ವಾ ನೀನು ಹುಟ್ಟಿಲ್ಲ ನಿನಗೆ ಸಾವಿಲ್ಲ ನಮಗ ನಮಗುಪ್ತ ಸಾಧ್ಯ ಆ ಸ್ಟೇಟ್ಮೆಂಟ್ ನೋಡ್ರಿ ಅಂತಹ ಎಂತ ಮಾತು ಈಕ್ಷಿತಾರಂ ಅವೀಕ್ಷ್ಯ ನೋಡುವವನು ತನ್ನ ತಾನು ನೋಡಿಕೊಳ್ಳದೆ ಹೋದರೆ ಆ ಶಬ್ದ ಸಹ ಕರೆಕ್ಟ್ ಆಗ್ತಾ ಇದ್ದೇನೆ ನೋಡುವವನು ತನ್ನ ತಾನು ನೋಡಿಕೊಳ್ಳದೆ ಹೋದರೆ ಅವನು ನೋಡಿದ ಈಶ್ವರನು ಮಾನಸಿಕ ಈ ಕ್ಷಣಂ ಅವನು ನೋಡಿದ ಈಶ್ವರ ಏನು ಮಾನಸಿಕ ಮಾತ್ರ ಏನಂತ ಮುಂದಿನ ಸ್ವಲ್ಪ ನಾನು ನಿಮಗೆ ಬಿಟ್ಬಿಡ್ತೀನಿ ಮತ್ತೆ ಆಗಲೇ ಮಾತಾಡಿದಂತ ಪುನಃ ಮಾತಾಡಿದ ಮತ್ತೆ ನಿಮಗೆ ಗ್ರಾಸರಾಗ್ತಿದೆ ಒಂಥರ ನೀವೆಲ್ಲ ಅದ್ರೊಳಗೆ ಇದ್ದೀರಿ ನಾನು ಏನ್ ನರ ಅದನ್ನ ನಾನು ಭಯಿಂದ ಹೇಳ್ತೀನಿ ಹೆಂಗಾತಿ ಹೆಂಗಾತಿ ಹೇಳ್ತದೆ ಮತ್ತೆ ಹೇಳ್ತೇನೆ ಅನೇಕ ವೇದಾಂತದಲ್ಲಿ ಅನೇಕ ಇಕ್ವೇಶನ್ಸ್ಗಳು ನಿಮಗೊಂದು ತೋರಿಸ್ತೇವೆ ಅನುಭವ ಅನುಭವ ಅನ್ನೋ ಪ್ರಶ್ನೆ ಅನ್ನೋ ಶಬ್ದವನ್ನು ನಾವು ಪ್ರಯೋಗ ಮಾಡ್ತೇವೆ ಅವರಿಗೆ ಅನುಭವ ಆಗಿದೆ ಇವರಿಗೆ ಅನುಭವ ಆಗಿದೆ ಅವರಿಗೆ ಆತ್ಮಾನುಭವ ಆಗಿದೆ ಅವರು ಆತ್ಮನನ್ನ ಕಂಡಿದ್ದಾರೆ ಆತ್ಮನನ್ನ ಗುಪ್ತಿಸಿದ್ದಾರೆ ಆತ್ಮನನ್ನ ತಿಳಿದಿದ್ದಾರೆ ಎತ್ರ ಯಕ್ಷತ್ರ ಅವರಿಗೆ ಆತ್ಮಾನುಭವ ಆಗಿದೆ ಪ್ರಶ್ನೆ ಮಾಡಲು ಎಲ್ಲಾಗಿದೆ ಎರಡು ಹಬ್ಬಗಳ ನಡುವಾಗಿದೆ ಅವರಿಗೆ ಆತ್ಮಾನುಭವ ಆಗಿದೆ ಅವರಿಗೆ ನೆತ್ತಿ ಮೇಲಾಗಿದೆ ಇವರಿಗೆ ಆತ್ಮಾನುಭವ ಆಗಿದೆ ಎದುರಿಗೆ ಆತ್ಮ ಕಂಡಿದೆ ರಾಗಿ ಕಂಡದೆ ಭಾರಿ ಬೆಳಕಿನ ರೂಪದಲ್ಲಿ ಕಂಡಿದೆ ಎಷ್ಟು ಬೆಳಕು ಸಹಸ್ರ ಸೂರ್ಯ ಮಂಡಲದಷ್ಟು ಬೆಳಕು ಆ ಕಥೆಗಳನ್ನೆಲ್ಲ ಪಕ್ಕೀವಿ ಅನುಭವ ಯಾವುದಾದರೂ ಒಂದು ಅನುಭವ ಆಗಬೇಕಾಗಿದ್ದಲ್ಲಿ ಅನುಭವಿಸುವವರು ಬೇಕ ಇರಬೇಕ ಇರಬಾರ್ದು ಯಾವುದಾದರೂ ಒಂದು ಅನುಭವ ಆಗಬೇಕಾದರೆ ಅನುಭವಿಸುವವನು ಇರಬೇಕ ಇರುವ ಅನುಭವಿಸುವವನು ಇರಬೇಕು ಏನನ್ನ ಅನುಭವಿಸಬೇಕಾಗಿದೆ ಪರಮಾತ್ಮ ತತ್ವವನ್ನು ಅನುಭವಿಸುತ್ತದೆ ಇವನು ಯಾವನ್ನು ಅನುಭವಿಸಬೇಕು ಅಂತ ಇದ್ದಾನೆ ಇವನು ಅನುಭವಿಸಬೇಕಾದಂತಹ ಪರಮಾತ್ಮ ತತ್ವದ ಸಂಬಂಧ ಬಂದಾಗ ಏನಾಗ್ತದೆ ಅನುಭವ ಉಂಟಾಗ್ತದೆ ಎಕ್ಸ್ಪೀರಿಯನ್ಸ್ ಶುಡ್ ಜಾಯಿಂಟ್ ದಿ ಆಬ್ಜೆಕ್ಟ್ ಆಫ್ ಎಕ್ಸ್ಪೀರಿಯನ್ಸ್ ಅನುಭವಿಸುವವನು ಅನುಭವಿಸಲ್ಪಡಬೇಕ ಪಡಬೇಕಾದ ವಸ್ತುವಿನ ಸಂಬಂಧದಲ್ಲಿ ಬರಬೇಕು ಅವಗ ಅನುಭವ ಕಂಪ್ಲೀಟ್ ಹೌದು ಅನುಭವ ಕಂಪ್ಲೀಟ್ ಅರ್ಥಾತ್ ಎಕ್ಸ್ಪೀರಿಯನ್ಸರ್ ಏನಿದ್ದಾನೆ ಅನುಭವಿಸುವವನು ಇವನಿಗೆ ಪರಮಾತ್ಮ ಏನು ಅಂತ ಗೊತ್ತಾ ಗೊತ್ತು ಹಾಗೆ ಧರ್ಮಾರ್ಪಣೆ ಹೆಂಗನ ಹಂಗದ ಸಮಯ ಅಲ್ಲಿ ಇಲ್ಲಿ ಕತೆ ಕೇಳಿ ಗೊತ್ತು ಕತೆ ಕೇಳಿ ಗೊತ್ತು ಪವಾಡ ಕೇಳಿ ಗೊತ್ತು ಪುರಾಣ ಕೇಳಿ ಗೊತ್ತು ಅವನಿಗೆ ಗೊತ್ತು ಸಮಯ ಗೊತ್ತಿದ್ರೆ ಅನುಭವಿಸದೆ ತಗುಕ್ತನವ ಅವನು ಗೊತ್ತಿಲ್ಲ ಅದಕ್ಕನ್ನೇ ಅವನು ಅನುಭವಿಸ್ತಾನೆ ಏನ್ ಅನುಭವಿಸ್ತಾನೆ ಪರಮಾತ್ಮ ಅನುಭವಿಸ್ತಾನೆ ಯಾರು ಅನುಭವಿಸ್ತಾರೆ ಅನುಭವಿಸುವವನು ಅನುಭವಿಸ್ತಾನೆ ಅನುಭವಿಸುವವನು ಪರಮಾತ್ಮ ಅನುಭವಿಸಬೇಕಾದ್ರೆ ಅವನ ಅಷ್ಟೇ ಕೆಪಾಸಿಟಿ ಇವನಿಗಿರ್ಬೇಕಲ್ವ ಹೇಳಿ ಈ ಅನುಭವಿಸುವವನಿಗೆ ಕೆಪಾಸಿಟಿ ಎಷ್ಟಿರ್ಬೇಕು ಅವನಷ್ಟೇ ಅವನಷ್ಟೇ ಕೆಪಾಸಿಟಿ ಇವನಿಗಿದ್ದರೆ ಈ ಮನೆಯ ಮೇಲೆ ಅವನನ್ನು ಅನುಭವಿಸಬೇಕಾಗುತ್ತೆ ನಾವು ಎಷ್ಟೇ ಭಕ್ತಿಯಿಂದ ಎಷ್ಟೇ ಭಕ್ತರಿಂದ ನಡ್ಕೊಂಡ್ರು ಕೂಡ ನಮ್ಮ ಸೊಕ್ಕೇನು ಕಡಿಮೆ ಇದು ಸಾಕಷ್ಟು ಸೊಕ್ಕಿ ಈ ಸೊಕ್ಕಿನ ಸ್ವಂತ ಮುರಿಲಿಕ್ಕೆ ತರ್ಕ ಉಪಯೋಗ ಮಾಡ್ತೇವೆ ನಾವು ತರ್ಕ ವೇಗಾಗಿ ಉಪಯೋಗ ಮಾಡುವುದಿಲ್ಲ ತರ್ಕದಿಂದ ಆತ್ಮಜ್ಞಾನ ಆಗುವುದಿಲ್ಲ ನಮಗೂ ಗೊತ್ತದೆ ತರ್ಕ ಮಾತ್ರದಿಂದಲೇ ಆತ್ಮಜ್ಞಾನ ಯಾರಿಗೂ ಆಗುವುದಿಲ್ಲ ಆದರೂ ನಾವು ತರ್ಕ ಯಾಕೆ ಉಪಯೋಗ ಮಾಡ್ತೇವೆ ಅಂದ್ರೆ ಈ ಬುದ್ಧಿಯ ಸೊಕ್ಕನ್ನ ಮುರಿಲಿಕ್ಕೆ ಇದರ ಸೊಂಟ ಮುರಿಲಿಕ್ಕೆ ಆವಾಗ ಸಮರ್ಪಣಾ ಭಾವ ಕಂಪ್ಲೀಟ್ ಇಂತಹ ನೂರಾರು ಇಕ್ವೇಷನ್ಸ್ ಆ ಒಂದೊಂದು ಇಕ್ವೇಷನ್ ಟ್ಯಾಕಲ್ ಮಾಡಿದ್ರೆ ಒಂದೊಂದು ಗಂಟು ಬಿಚ್ಚು ಅವು ಅನೇಕ ಅನೇಕ ಗಂಟುಗಳು ಕೂತ್ಕೊಂಡ ಅದಕ್ಕೆ ಹೃದಯ ಗ್ರಂಥಿ ಅಂತ ಕರಿ ಆ ಹೃದಯ ಗ್ರಂಥಿಯ ಮೂಲ ಅವಿದ್ಯ ಇವಷ್ಟು ಗಂಟೆಗಳ ಬಿದ್ದು ಬಿಟ್ಟು ಅಂತ ಅವಿದ್ಯ ಮತ್ತು ಜ್ಞಾನ ಮಾತ್ರ ಇದೆ ವಾಪಸ್ ರಮಣ ಮರ್ಶಕ್ಕೆ ಹೋಗೋಣ ಅವ್ರು ಹೇಳ್ತಾರೆ ಈಕ್ಷಿತಾರನು ಅಂತ ಏನಿದ್ದಾನೋ ಅವನು ತನ್ನ ತಾನು ನೋಡದೆ ಹೋದರೆ ನೋಡುವವನು ತನ್ನ ತಾನು ನೋಡದೆ ಹೋದರೆ ನೋಡುವವನು ತನ್ನನ್ನು ತಾನು ನೋಡದೆ ಹೋದರೆ ನೋಡಿದ ಈಶ್ವರನು ಮಾನಸಿಕ ಈ ಕ್ಷಣ ಮಾಡ್ತಾ ಇತ್ತು ಹೋಡಿದ ಈಶ್ವರ ಅದು ಮಾನಸಿಕ ಮಾನಸಿಕ ಈ ನೀವು ಕೂತ್ಕೊಳ್ತೀರಿ ನಿಮಗೆ ಇನ್ನೊಂದು ವಾರ ಬಿಟ್ಟು ಏರೋಪ್ಲೇನ್ನಲ್ಲಿ ದಿಲ್ಲಿಗೆ ಹೋಗ್ಬೇಕಾಗಿದೆ ಈಗ ನೀವು ಕೂತ್ಕೊಳ್ತೀರಿ ನೀವು ಸಾಕಷ್ಟು ಸಲ ಹೋಗಿ ಬಂದೀರಿ ಅದು ಈಗ ಸ್ವಲ್ಪ ಇಲೆಕ್ಷನ್ ಆಗಿರೋದ್ರಿಂದ ಅಲ್ಲಿ ಇಲ್ಲಿ ಸ್ವಲ್ಪ ಚೆಕಿಂಗ್ ಜಾಸ್ತಿ ಇರ್ತದೆ ಹಾಗೆ ಚರ್ಚೆ ಚೆಕಿಂಗ್ ಜಾಸ್ತಿ ಇರುತ್ತೆ ಅಲ್ಲಿ ಇಲ್ಲಿ ಕಡಿಮೆ ಅಲ್ಲ ಎವ್ರಿ ಎವ್ರಿ ಒಂದು ಫರ್ವಾಂಗಿಗೆ ಚೆಕ್ ಇರ್ತದೆ ಏನ್ ತಗೊಂಡು ಅಂತಿದ್ದೀನಿ ಏನ ತಗೊಂಡು ಅಂತ ಹೇಳಿದೀನಿ ಯಾಕೆ ತಗೊಂಡು ಅಂತೀರೀನಿ ಎಲ್ಲ ಡೀಟೇಲ್ಸ್ ಕೊಡ್ಬೇಕು ಇಲ್ಲಪ್ಪ ಈಗಿನ್ನು ಬ್ಯಾಂಕ್ ಕಳ್ಸೋ ಬಂದ್ರೆ ನೀವು ಹೇಳಬೋದು ಹೇಳಿ ಪಾರಾಡ್ಬೋದು ಅದು ಆ ಕಾಲ ಮುಗಿತ್ತು ಈಗ ಹೇಳ ಪಾರಾಡಿಬೋದಲ್ಲ ಬ್ಯಾಂಕ್ ಕಷ್ಟ ಬಂದ್ರೆ ಎಲ್ಲದೆ ನಿಮ್ದು ಅವ್ರಿಗೇನ ತೀರ್ಮಾನ ಅಲ್ವಾ ಬ್ಯಾಂಕ್ನಿಂದ ನಾವು ಹಣ ಕಷ್ಟ ಬಂದೇವೆ ಅದಕ್ಕೆ ಈಗ ತಕ್ಕ ಮಂದಿ ಹೇಳ್ತೀವಿ ನಾವು ತೋರಿಸಿದೆಲ್ಲ ವಿಡ್ರೋ ಮಾಡ್ಕೊಂಡು ಹೇಗೆ ಇಷ್ಟು ಹಣ ವಿಡ್ರೋ ಮಾಡಿ ಪಾಸ್ಬುಕ್ ತೋರಿಸಿ ಆಮೇಲೆ ಇಲ್ಲ ಪಾಸ್ಬುಕ್ ಅವರು ನಾಳೆ ಕೊಡ್ತೇವೆ ಅಂತ ನನಗೆ ಪ್ಯಾನ್ ನಂಬರ್ ಕೊಡು ನಾವು ಫೋನ್ ಮಾಡ್ತೀವಿ ಆಧಾರ್ ಕಾರ್ಡ್ ಕೊಡೋದು ಮುಂಚೆ ಕೇಳ್ತಿದ್ವಿ ನಾ ಹೇಳಕ್ಕೆ ಕೇಳ್ಕೊಂಡು ಪ್ಲೀಸ್ ಈ ಇಷ್ಟು ಅವರು ಕ್ರಾಸ್ ಮಾಡಿ ಹೋಗಿ ಎರ್ಬೋದು ಹೋಗಿ ಅಲ್ಲೊಂದು ಎರಡು ಮೂರು ಚೆಕಿಂಗ್ ಆಗಿ ರೈಟ್ ಹತ್ತಿ ಡಿಲ್ಲಿ ತಲುಪಿಲ್ಲ ನೀ ಇಲ್ಲೇ ಇತ್ತ ನಾವೇನ್ ತಲುಪಿಲ್ಲ ಇಲ್ಲೇ ಕುತ್ಕೊಂಡ ಏನ್ ಆದ್ರ ತಲುಪಿದ್ನಾಗ ಹೇಗೆ ತಲುಪಿದ ಅಬ್ಬ ಅಂಗದ ನೋಡಿ. ತನ್ನ ನೋಡುವವನು ತನ್ನ ತಾನು ನೋಡದೆ ಈಶ್ವರನನ್ನ ನೋಡುದ ನೋಡಿದೆ ಅಂತ ಹೇಳಿದ್ದೆ ಆ ನೋಡುವಿಕೆ ಅದೇನದು ಮಾನಸಿಕ ಈಕ್ಷಣಂ ಮಾನಸಿಕ ಈಕ್ಷಣಂ ಯಾಕೆ ಇದು ನ್ಯಾಯ ಕೊಡ್ತಾರೆ ನ್ಯಾಯ ದಷ್ಟು ಪರಮಃ ಪರಮ ಅಂದ್ರೆ ಪರಮಾತ್ಮ ಪರಮಾತ್ಮನು ದಷ್ಟು ಅನ್ಯಾನ್ ಪರಮಾತ್ಮನು ನೋಡುವವನನ್ನ ಬಿಟ್ಟು ಬೇರೆ ಇಲ್ಲ ಇದು ಜ್ಞಾನ ಪರಮಾತ್ಮನು ನೋಡುವವನನ್ನ ಬಿಟ್ಟು ಬೇರೆ ನೋಡಿತ್ತು ಪರಮಾತ್ಮ ಅಲ್ಲ ನೋಡುವವನೇ ಪರಮಾತ್ಮ ನೋಡಿದ ಕಣ್ಣು ಪರಮಾತ್ಮ ಅಲ್ಲ ಕಣ್ಣನ ಹಿಂದಿರುವ ಪ್ರವೃತ್ತಿಯು ಪರಮಾತ್ಮ ಅಲ್ಲ ಪ್ರವೃತ್ತಿ ಹಿಂದಿರುವ ಅಂತಃಕರಣವು ಪರಮಾತ್ಮ ಅಲ್ಲ ಅಂತಃಕರಣವನ್ನು ಬೆಳಗಿದ ನಾನು ಪರಮಾತ್ಮ ಇದನ್ನು ತಿಳಿದು ಇದನ್ನು ತಿಳಿಯುವ ಮಾರ್ಗದರ್ಶನವನ್ನು ಪಡೆದು ಪಡೆದಂತಹ ಮಾರ್ಗದರ್ಶನದಲ್ಲಿ ಚಿಂತನೆ ಮಾಡಬೇಕು ಪುನಃ ಪುನಃ ಪುನಃ ಆ ಸಂಸ್ಕಾರವು ಒಳಗೆ ನಿಶ್ಚಿತವಾಗುವ ಮಟ್ಟಿಗೆ ನಾವನ್ನು ಚಿಂತನೆ ಮಾಡಬೇಕು ದ್ರಷ್ಟು ಅನ್ಯಃ ಪರಮ ಒಂದು ವೇಳೆ ತಸ್ಯ ವೀಕ್ಷ ತಾನು ಯಾರು ಎನ್ನುವುದನ್ನ ಅವನು ಸ್ಪಷ್ಟಗೊಳಿಸಿಕೊಂಡದ್ದೇ ಆದರೆ ಪ್ರವಿಲೀಯ ಎಲ್ಲವೂ ವಿಲೀನವಾಗಿ ಹೋಗುತ್ತವೆ ಏನೇನು ವಿಲೀನವಾಗ್ತವೆ ಮೂರೇ ಮೂರು ಶಬ್ದ ಹೇಳಲಿ ಏನೇನು ವಿಲೀನವಾಗ್ತವೆ ನೋಡುವವನು ನೋಡಲ್ಪಟ್ಟ ವಸ್ತು ನೋಡುವಿಕೆ ಎನ್ನುವ ಅನುಭವ ಮೂರು ಲಯಗಳು ಎಕ್ಸ್ಪೀರಿಯನ್ಸರ್ ಅಂಡ್ ಆಬ್ಜೆಕ್ಟ್ ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅನುಭವಿಸುವವನು ಅನುಭವ ಅನುಭವಿಸಲ್ಪಟ್ಟ ವಿಷಯ ಮತ್ತು ಅನುಭವ ಮೂರು ಶೂನ್ಯವಾಗಿ ಕೊಡ್ತವೆ ಕಾರಣ ಏನಂದ್ರೆ ನೀನು ಮಾತ್ರ ಒಂದು ರೀತಿಯ ಎಚ್ಚರ ಸದ್ದರ್ಶನ ಆತ್ಮನೀಕ್ಷೆ ಪರಂ ಪ್ರಪಶ್ಯೇ ೇ ಸುಲಭೋ ನ ಭ ದೃಶ್ಯೋ ಯಾಕೇಶೇ ಸ್ವಯಂ ತದೇವನ ತದೀಕ್ಷಾ ಆತ್ಮೀಕ್ಷೆ ಪರಂ ಪ್ರಕಶ್ಯೇ ೇ ಸುಲಭೋ ನ ಭ ದೃಶ್ಯೋ ಯಾಕೇಶ ಸ್ಯಂ ತದನ್ನೇ ತದೀಕ್ಷ ಆಗಮ ಉಕ್ತೆ ಪ್ರಮಾಣ ಗ್ರಂಥಗಳಲ್ಲಿ ಉಪನಿಷತ್ ಆದಿ ಪ್ರಮಾಣ ಗ್ರಂಥಗಳಲ್ಲಿ ಹೇಳಿದ್ದಾರೆ ಏನಂದ್ರೆ ಆತ್ಮ ಈ ಕ್ಷೇತ್ರ ಆತ್ಮನನ್ನ ನೀನು ಆತ್ಮನ ಈ ಕ್ಷೇತ್ರ ಆತ್ಮನ ದರ್ಶನ ಮಾಡಿಕೋ ಆತ್ಮಾನ ಈ ಕ್ಷೇತ್ರ ಆಗಮ ಶಾಸ್ತ್ರ ಹೇಳ್ತವೆ ಪ್ರಮಾಣ ಗ್ರಂಥ ಹೇಳ್ತವೆ ಉಪನಿಷತ್ತು ಹೇಳ್ತವೆ ನೀನು ಆತ್ಮ ದರ್ಶನ ಮಾಡಿಕೋ ಆತ್ಮ ದರ್ಶನ ಅಂದ್ರೆ ನಿನ್ನನ್ನು ನೀನು ಅರಿತುಕೋ ದರ್ಶನ ಅಂದ್ರೆ ಜ್ಞಾನ ದರ್ಶನ ಮಾಡಿದ ಆತ್ಮಜ್ಞಾನವನ್ನು ಪಡ್ಕೋ ಚ ಮತ್ತೇನ್ ಮಾಡ್ತದೆ ಇನ್ನೂ ಒಂದು ಹೇಳಿಕೆ ಹೇಳ್ತದೆ ಪರಂ ಪ್ರಪಶ್ಯೇತ ಪರಮಾತ್ಮನನ್ನು ಅನುಭವಿಸು ಒಂದು ಕಡೆ ಹೇಳ್ತದೆ ಆತ್ಮನನ್ನ ನೀವು ಆತ್ಮ ನೀನು ಕಾಣು ಇನ್ನೊಂದು ಕರಿಗುತ್ತದೆ ಪರಮಾತ್ಮನನ್ನ ಕಾಣು ಇವು ಎರಡು ಹೇಳಿಕೆಗಳು ನ ಸುಲಭ ಭಾವ ಇವುಗಳ ಅಂತರಾರ್ಥವನ್ನ ತಿಳಿದುಕೊಳ್ಳುವುದು ಅಷ್ಟು ಸುಲಭ ಇಲ್ಲ ಅಷ್ಟು ಸುಲಭ ಇಲ್ಲ ಒಂದ್ ಕಡೆ ಹೇಳ್ತದೆ ನಿನ್ನ ನೀನು ಅರಿತುಕೋ ಇನ್ನೊಂದು ಕಡೆ ಹೇಳ್ತದೆ ಪರಮಾತ್ಮನನ್ನ ಅರಿತುಕೋ ನಮಗೆ ಕನ್ಫ್ಯೂಷನ್ ಏನು ಅಂದ್ರೆ ಪರಮಾತ್ಮನನ್ನ ಅರ್ಚ್ಕೋಬೇಕೋ ಏನನ್ನ ನಾನು ತಿಳ್ಕೋಬೇಕು ಪರಮಾತ್ಮನನ್ನ ಅರಿತ್ಕೋಬೇಕು ಅಂದ್ರೆ ಅರಿತುಕೊಳ್ಳೋನು ಯಾರು ನಾನು ನಾನು ನನ್ನನ್ನ ಅರಿತ್ಕೊಳ್ಳದೇನೆ ಪರಮಾತ್ಮನ ಹೇಗೆ ಅರ್ತ್ಕೊಳ್ಳಿಕ್ ಸಾಧ್ಯ ಸುಲಭವಾಗಿ ನೀವು ಹೇಳ್ಬಿಟ್ರು ಈಗ ಏನಂತೇಳಿ ನನ್ನ ನಾನು ಅರ್ತ್ಕೋಬೇಕು ನನ್ನ ನಾನು ಅರ್ತ್ಕೋಬೇಕು ಅಂತ ನಾವು ಹೇಳಿದ್ರು ಕೂಡ ಅದು ಒಂಥರ ಮೌಖಿಕವಾದ ಹೇಳಿಕೆ ಅಷ್ಟು ಸುಲಭ ಅಲ್ಲ ನನ್ನ ನಾನು ಸುಲಭ ಅಲ್ಲ ನಂಬರ್ ಒನ್ ಇಲ್ಲದ ನಾನು ಇದ್ದ ನಾನು ಕನ್ಫ್ಯೂಷನ್ ಮಾಡ್ತೀನಿ ನೋಡ್ರಿ ಇಲ್ಲದ ನನ್ನ ನಾನು ಹತ್ಕೋಬೇಕು ಇದ್ದ ನನ್ನೇ ಅರ್ತ್ಕೋಬೇಕು ಇದ್ದ ಇದ್ದಾನ ಅತ್ಕೋಬೇಕು ಯಾಕೆ ಇದ್ದ ಇದ್ದಾನ ಯಾಕಂದ್ಕೊಂಡ್ವಿ ಏನ್ ಕಾರಣ ನನ್ನ ನಾನು ಅರ್ತ್ಕೋಬೇಕು ಅನ್ನುವ ಈ ಹೇಳಿಕೆ ಎಷ್ಟು ಮಟ್ಟಿಗೆ ಸರಿ ಅನ್ನಿಸ್ತದೆ ಅಂತ ಒಂದ್ ಸ್ವಲ್ಪ ಜಿಜ್ಞಾಸ ಅನ್ನಿಸ್ತದೆ ನನಗೆ ಯಾಕಂದ್ರೆ ನನ್ನ ನಾನು ಅರ್ತ್ಕೋಬೇಕು ಅಂತಂದ್ರೆ ಇದ್ದ ನನ್ನನ್ನು ಇಲ್ಲದ ನನ್ನನ್ನು ಗುಲಾಬ್ ಜಾಮೂನ್ ಅರಿತ್ಕೋಬೇಕಾಗದೆ ಯಾಕಂದ್ರೆ ನನ್ನ ಹತ್ರ ಇಲ್ಲ ಅದು ಎಲ್ಲೋ ಇದೆ ಅದನ್ನ ತಂದ್ಕೊಂಡು ನಾನು ಅನುಭವಿಸ್ತೀನಿ ಅದನ್ನ ಅರಿತ್ಕೊಳ್ತೀನಿ ಹಾಗೆ ನನ್ನ ನಾನು ಅತ್ಕೊಳ್ಬೇಕಾದ್ರೆ ನಾನು ಎನ್ನುವುದು ನಾನು ಬಿಟ್ಕೊಟ್ಟು ಬೇರೆ ಎಲ್ಲೋ ಇದೆಯೋ ಇತ್ತು ಅಂದ್ರೆ ನನ್ನನ್ನು ನಾನು ಅರ್ಚ್ಕೊಳ್ಳಿಕ್ಕೆ ಅದನ್ನ ತಗೊಂಡು ಬರ್ತೀನಿ ಅದನ್ನ ಅರ್ಚ್ಕೊಳ್ತೀನಿ ಹೇಗೆ ಜಾಮೂನ್ ತಗೊಂಡು ಬಂದೆ ಅದನ್ನು ತಿಳ್ಕೊಂಡೆ ಹೇಗೆ ಪಾನಿಪುರಿ ತಗೊಂಡ್ ಬಂದೆ ಅದನ್ನು ತಿಳ್ಕೊಂಡೆ ಹೇಗೆ ಕುಂಬಳಕಾಯಿ ತಗೊಂಡ್ ಬಂದೆ ಅದನ್ನು ತಿಳ್ಕೊಂಡೆ ಹಾಗೆ ಆತ್ಮನ್ ತೊಗೊಂಡ್ ಬರ್ತೀನಿ ಅದನ್ನ ತಿಳ್ಕೊಳ್ತೀನಿ ಅಂತ ಆಗ್ಬಹುದಾಗಿತ್ತು ಆದ್ರೆ ಹಾಗಲ್ಲ ಆದ್ರಿಂದ ನನ್ನನ್ನು ನಾನು ಹತ್ಕೊಳ್ಳೋದು ಹೇಗೆ ಹೆಚ್ಚು ಸರಿ ಹೊಂದಿತ್ತು ಇಲ್ಲದೇ ಇದ್ದ ನಾನಾದ್ರೆ ತತ್ಕೊಂಡು ಹತ್ಕೋಬಹುದು ಇಲ್ಲ ಸಮಯ ಇದ್ದ ನಾನು ಇದ್ದ ನಾನೇ ಇದ್ದಂತಾದ್ರೆ ಅದು ನಾನು ಅನ್ನೋದು ಇದ್ದೇ ಇದ್ದಂತಾದ್ರೆ ಹತ್ಕೊಳ್ಳೋ ಅವಶ್ಯಕತೆ ಏನು ಇದ್ದು ಇದ್ದು ಅದು ಗೊತ್ತಿಲ್ಲ ಅಂತ ಹೇಳಬೇಕು ಆದ್ರಿಂದ ಗೊತ್ತಿಲ್ಲ ಅನ್ನೋದು ಹೋಗ್ಬೇಕು ಏನು ನನ್ನನ್ನು ನಾನು ಹತ್ಕೊಂಡಿದ್ದು ಅದ ಸೆಲ್ಫ್ ಇಗ್ನರೆನ್ಸ್ ನೋಡ್ಬೇಕು ಆ ಸ್ವರೂಪದ ಅಜ್ಞಾನದ ಇವತ್ತಿಂದಲ್ಲ ನಿಂದಿದಲ್ಲ ಈ ವರ್ಷದಲ್ಲ ಈ ಜನ್ಮದಲ್ಲ ಅಂದ್ರೆ ಅನೇ ಅನಂತ ಜನ್ಮಗಳಿಂದ ಸಂಗ್ರಹವಾದಂತ ಅಜ್ಞಾನ ಅದು ನಾಶ ಆಗ್ಬೇಕು ಅದು ನಾಶವಾಗಲಿಕ್ಕಾಗಿ ನಮಗೆ ಪ್ರಮಾಣಗ್ರಂಥಗಳು ಮಾರ್ಗದರ್ಶನ ಮಾಡ್ತವೆ ಯಾವ ಪ್ರಮಾಣಗ್ರಂಥವು ನಿಮಗೆ ಆತ್ಮನ ತೋರಿಸುವುದಿಲ್ಲ ಆ ಹತ್ತನೇ ಅವನ ಕಳ್ಕೊಂಡ ಹತ್ತನೇ ಅವನನ್ನ ಆ ದಾರಿ ಹೋಗ ಹತ್ತನೇ ಅವನ ದರ್ಶನ ಮಾಡಿಸಿದನು ಇನ್ನು ಹತ್ತನೇ ಅವನ ಅಲ್ಲಿದ್ದನು ದರ್ಶನ ಮಾಡಿಸಿದ ಎದುರಿಗೆ ಕಾಂಡ ಇಲ್ಲವ ಹತ್ತನೇ ಅವನ ಎದುರಿ ಕಾಂಡಲಿಗೆ ಎದುರಿಕೊಂಡವರು ಒಂಬತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಎದುರಿಕೊಂಡವರು ಹತ್ತನೇವರೆ ಆಲು ಆ ನಾನೇ ಅನ್ನೋದು ಅವ ಇದ್ದವನೋ ಇಲ್ಲದೇ ಇದ್ದವನು ಮತ್ತೆ ಇದ್ರೂ ಸಹಿತ ಮತ್ತೆ ಯಾಕೆ ಹುಡುಕಳಿದ ಹಾಗಾದ್ರೆ ಆ ದಾರಿ ಹೋಗ ಏನ್ ಮಾಡಿದ ಗೊತ್ತಿಲ್ಲ ಅನ್ನೋದನ್ನು ತಗದ ಅದನ್ನ ಶಬ್ದ ಪ್ರಮಾಣ ಅಂತ ನಾನು ಹತ್ತನೇ ಆಗಿದ್ದರೂ ಕೂಡ ನಾನು ಹತ್ತನೇ ಅನ್ನೋದನ್ನ ನಾನು ಮರ್ತಿದ್ದೆ ಅಥವಾ ಅದನ್ನು ಗೊತ್ತಿರಲಿಲ್ಲ ಈ ಸದ್ಗುರು ಏನ್ ಮಾಡ್ತಾನೆ ಈ ಪ್ರಮಾಣ ಏನ್ ಮಾಡ್ತದೆ ಈ ಪ್ರಮಾಣ ಗ್ರಂಥಗಳು ಏನ್ ಮಾಡ್ತವೆ ಈ ಮಹಾವಾಕ್ಯಗಳು ಏನ್ ಮಾಡ್ತವೆ ಈ ಉಪನಿಷತ್ ವಾಕ್ಯಗಳು ಏನ್ ಮಾಡ್ತವೆ ಆ ಗೊತ್ತಿಲ್ಲ ಅನ್ನುವುದನ್ನ ಆ ಇಗ್ನೊರೆನ್ಸ್ ಅನ್ನ ತಮ್ಮದೇ ಆದ ಒಂದು ಮೆಥಡಾಲಜಿಯೊಳಗೆ ತಮ್ಮದೇ ಆದ ಒಂದು ಕ್ರಮಗಳೊಳಗೆ ತಂದ ಅವಾಗಿನ ಓ ಶಬ್ದಗಳಿಲ್ಲ ಅದು ನಾನೇ ಅಂತ ಹೇಳಿದ್ರೆ ನಾಚಿಗಾಕ್ತ ಹೇಳಲಿಕ್ಕೆ ಹೀಗೆ ಕೇಳ್ಬಿಡ್ತಾರೆ ಏನಂತ ಕೇಳ್ತಾರೆ ಅದ ನೀನೇ ಆಗಿದ್ದರೆ ಮತ್ತು ಯಾಕೆ ಹುಡುಕ್ಲಿಕ್ಕೆ ಹೋಗಿ ಅಂತ ಕೇಳ್ತಾರೆ ಆದ್ರಿಂದ ಹೇಳಲಿಕ್ಕೂ ಆಗುದಿಲ್ಲ ಸುಮ್ಮನೆಗೆ ಇಡ್ಲಿಕ್ಕೂ ಆಗುದಿಲ್ಲ ಹಾ ಬಾಯಿ ತೆಗೆತಾನಷ್ಟೇ ಅಲ್ಲಿ ತೂಕ ಬಿಡಬೇಕು ನೀವು ಜ್ಞಾನ ಆಗಿದೆ ಇವನಿಗೆ ಅಜ್ಞಾನ ಹೋಯಿತು ಅಪ್ರತ್ಯಕ್ಷವಾಗಿ ಇನ್ನೊಂದು ಹೇಳಿಕೆ ಏನು ಜ್ಞಾನ ಆಯಿತು ಅದನ್ನ ಹೇಳ್ತಾರೆ ದ್ರಷ್ಟೃ ಅನ್ಯ ಇಲ್ಲ ಇದು ಇಪ್ಪತ್ತೊಂದು ಆತ್ಮ ಈಕ್ಷೆ ಪರಂ ಪ್ರಪಶ್ಯಿತ ಶಾಸ್ತ್ರವು ಎರಡು ಮಾತನ್ನು ಹೇಳ್ತದೆ ಇದು ಅಷ್ಟು ಸುಲಭ ಅಲ್ಲ ನೀನು ಎಲ್ಲಿವರೆಗೂ ಶಾಸ್ತ್ರವನ್ನ ಪ್ರಮಾಣ ಅಂತ ಒಪ್ಪಿಕೊಂಡು ತಿಳ್ಕೊಳ್ಳಿ ಎಲ್ಲಿವರೆಗೂ ನೀನು ಶಾಸ್ತ್ರವನ್ನ ಪ್ರಮಾಣ ಅಂತ ಸ್ವೀಕಾರ ಮಾಡಿ ತಲ್ಕಬದ್ಧವಾಗಿಯೂ ಮತ್ತು ಸಾರ್ವತ್ರಿಕ ಅನುಭವದಲ್ಲಿಯೂ ಮಾರ್ಗದರ್ಶನವನ್ನ ಸದ್ಗುರುವಿನಿಂದ ಪಡೆಯುವುದಿಲ್ಲವೋ ನನ್ನಷ್ಟಕ್ಕೆ ನಾನು ತಿಳ್ಕೋತೀನಿ ಸುಲಭ ಅಲ್ಲ ಅನೇಕ ಜನ ನಮ್ಗೀಗ ಫೋನ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ನಿನ್ನೆ ಮೊನ್ನೆ ಪೇಪರ್ನಲ್ಲಿ ಬಂದಿರಿ ಹೀಗೆ ನಾವು ಇಡಾಂತ ಕ್ರೋಶ ಮಾಡಿದ್ದೀವಿ ಅಂತೆಲ್ಲ ಬಂದಿ ಅದನ್ನು ಓದಿಕೊಂಡು ಅವರಿಗೆ ಫೋನ್ ಮಾಡ್ಲಿಕ್ಕೆ ಅತ್ತ ಫೋನ್ನಲ್ಲಿ ಮೊದಲನೇ ವಾಕ್ಯ ಅವರಿಗೆ ನಾವು ಇಂಥ ಮಟ್ಟಕ್ಕೆ ಸಂಬಂಧ ನಾವು ಇಂಥ ಮಟ್ಟಕ್ಕೆ ಸಂಬಂಧ ನಾವು ಹಿಂಗಾಗಲಿ ಇಂತಿಂಗ ಅಭ್ಯಾಸ ಮಾಡಿದ್ದೀವಿ ನಾವು ಅಭ್ಯಾಸ ಮಾಡಿದ್ದೀವಿ ಶರಣಶಾಹಿತಿ ಅಭ್ಯಾಸ ನಮಗೆ ವೇದಾಂತ ತಿಳ್ಕೋಬೇಕು ಅಂತ ನಮಗೆ ವೇದಾಂತೂ ತಿಳ್ಕೋಬೇಕು ಅಂದ ಮನಸ್ಸು ಮೋಕ್ಷ ಬೇಕಂತ ಮನಸ್ಸಿಲ್ಲ ನಮಗೆ ನಮಗೆ ಮುಕ್ತಿ ಸಿಗಬೇಕು ಅಂತ ಮನಸ್ಸಿಲ್ಲ ನಮಗೇನು ಮನಸ್ಸದ ವೇದಾಂತೂ ತಿಳ್ಕೋಬೇಕು ಅಂದ್ರೆ ವೇದಾಂತ ಅನ್ನುವ ಮಾಹಿತಿ ಸಂಗ್ರಹಕ್ಕೆ ಬರ್ತಾರೆ ಅಂತ ಅಂಥವರಿಗೆ ನ ಸುಲಭ ಅಭಾವ ಅಂಥವರಿಗೆ ಸುಲಭವಾಗಿ ಸಿಗುವುದಿಲ್ಲ ನಾ ಹೇಳುತ್ತೇನೆ ನಿಮಗೆ ನೀವು ಏನು ಓದಿರಿ ಅಂತ ನಾ ಕೇಳಿದ್ದೇನೆ ನೀವು ಯಾವ ಮಟ್ಟಕ್ಕೆ ಸಂಬಂಧಿಸಿದೀರಿ ಅಂತ ಕೇಳಿದ್ದೇನೆ ಎಷ್ಟು ಉಪನ್ಯಾದ ಕೇಳಿ ಬರ್ಲಿಕ್ಕಿ ಅಂತ ಕೇಳಿದ್ದೇನೆ ನೀವು ಯಾವ ನಾವು ಕೇಳುವುದೇ ಇಲ್ಲ ಯಾಕೆಂದ ನೂರಕ್ಕೆ ನೂರ ಐವತ್ತಷ್ಟು ಗ್ಯಾರಂಟಿ ಇದೆ ನಾವೇನು ಕೊಡ್ತೇವೆ ಅದನ್ನು ಇಲ್ಲಿ ಇನ್ನು ಎಲ್ಲೂ ಯಾರೂ ಕೊಡುವುದಿಲ್ಲ ನಮ್ಗೆ ಹೀಗಾಗಿ ನೀವು ಬರುವುದಷ್ಟೇ ನಿಮ್ ಕೆಲಸ ಎಲ್ಲ ಗಂಟು ಕಟ್ಟಿ ಎಸನ್ ಬಂದ್ಬಿಡುವಂತ ಅದಕ್ಕೆ ನಿನ್ನೆ ಹೇಳಿದೆ ಇಲ್ಲಿ ಯಾವ ಪುಸ್ತಕ ಓದಿದ್ರೆ ನೋಡಿ ನಿಮ್ಗೆ ಒಂದನೇ ತಾರೀಕು ನೀವು ಬಂದ್ರೆ ಅಂದ್ರೆ ಒಂದನೇ ತಾರೀಖ ನಂತರ ಯಾವ ಪುಸ್ತಕನೂ ಓದ್ತಕ್ಕಂಥ ಎಲ್ಲ ಗಂಟು ಕಟ್ಟಿ ಎಸಿಬೇಡ ನನಗೆ ಕೊಡ್ರಿ ನಾನು ಕಾದಿರ್ತೀನಿ ಒಂದು ವರ್ಷ ಆದ್ಮೇಲೆ ನಾನೇ ನಿಮಗೆ ಕೈ ಕೊಡ್ತೀನಿ ಓದ್ರಿ ಅಂತ ಹೇಳ್ತೀನಿ ಒಂದು ವಾಕ್ಯ ಕೂಡ ಓದ್ ಮನಸ್ಸಲ್ಲಿ ನಾ ಒಂದು ವರ್ಷ ಅಂದ್ರೆ ನಾವು ಅಭ್ಯಾಸ ಮಾಡ್ಬೇಕಾದ್ರೆ ಎರಡು ವರ್ಷ ಮುಟ್ಟಿಸಿಕೊಡ್ರಿ ಲೈಬ್ರರಿ ಬಿಡಲಿ ಕೈನ ಕೊಟ್ಟಿಲ್ಲ ಪೂಜೆ ಸ್ವಾಮಿ ನೈ ಬಚ್ಚ ಜಾತು ಜೋ ಹಮ್ನೆ ಬಕರಾ ಉಸ್ಕೋ ಲಿಖಕ್ಕೆ ದೇದ ಅವ್ರ ನೋಟ್ಸ್ ಬಂದು ಇಲ್ಲ ಲೈಬ್ರೋ ಹೋಗಿ ಸರ್ ಹೋಗ್ಕೊಟ್ಟು ಕೊಡಿದ್ರು ನೀವು ಕೇಳಬೇಡ್ರಿ ಎರಡು ವರ್ಷ ಅಲ್ಲಿ ಹಿಡ್ಕೊಂಡೆ ಇಲ್ಲಿ ಹಿಡ್ಕೊಂಡೆ ಇನ್ನೊಂದು ಹಿಡ್ಕೊಂಡೆ ಬಂದ್ ನನ್ನ ತಲೆ ಇಲ್ಲಿ ನಾಟ ಕುಡಿದೋದ ಜಾಸ್ತಿ ಇರೋದು ಯಾಕೆ ಕೆತ್ತೀಸಿದ್ರೆ ಸುಮ್ಮನೆ ಕುಟುಂಬ ಆರಾಮ್ ರಿಲ್ಯಾಕ್ಸ್ ಫೈವ್ ಸ್ಟಾರ್ ಹೋಟೆಲ್ ಬಂದೇವೆ ಅಂತ ಹೇಳ್ಕೊಡ್ ಆರಾಮಾಗಿ ಅದ್ರ ಮಧ್ಯದಲ್ಲಿ ಅವಾಗ ಇವಾಗ ನಾ ಆತ್ಮ ಅಂತ ನಿಮಗೆ ಅನಿಸಿದ್ರು ಬಹಳ ಶುರು ಆಗ್ತದೆ ಅದನ್ನು ಘಟ್ಟಿಡ ಪ್ರಯತ್ನ ಅಷ್ಟ ನಾನು ಯಾವ ಈ ವಾಕ್ಯಗಳನ್ನ ಹೇಳ್ತಾ ಇದ್ದೇನೆ ಆ ಪ್ರಮಾಣ ಯಾವ ವಾಕ್ಯವನ್ನು ಹೇಳ್ತಾ ಇದೆ ಏನಂತ ನಿನ್ನ ನೀನು ಅರಿತುಕೋ ಪರಮಾತ್ಮನನ್ನೂ ನೀನು ಅರಿತುಕೋ ಅಂತ ಏನ್ ಹೇಳ್ತಾ ಇದೆಯೋ ಇದ್ರ ಅರ್ಥ ತಿಳ್ಕೊಂಬುದು ಅಷ್ಟ ಸುಲಭ ಅಲ್ಲ ನ ಆತ್ಮೈವ ದೃಶ್ಯ ಯಾಕೆ ಗೊತ್ತ ಆತ್ಮನೂ ದೃಶ್ಯವಲ್ಲ ಆತ್ಮನ ದೃಶ್ಯ ವಸ್ತು ಅಲ್ಲ ಒಂದು ವೇಳೆ ಆತ್ಮನೇ ದೃಶ್ಯ ವಸ್ತು ಅಲ್ಲದೆ ಇದ್ದ ಮೇಲೆ ಯಿ ಆ ನ ಆತ್ಮೈವ ದೃಶ್ಯ ನ ಆತ್ಮೈವ ದೃಶ್ಯ ಕಾ ಕಥ ಈಶೇ ಸ್ವಯಂ ಅರ್ಥ ಹೇಳ ಆತ್ಮನು ದೃಶ್ಯವಲ್ಲದೆ ಇದ್ದ ಮೇಲೆ ಪರಮಾತ್ಮನನ್ನ ಹೇಗ ತಾನೇ ನೋಡಲಿಕ್ಕೆ ಸಾಧ್ಯ ಅದೇ ಘಟ ದೃಶ್ಯ ಹೂ ಹೂ ಇದು ದೃಶ್ಯ ನೋಡ್ಲಿಕ್ಕೆ ಸಾಧ್ಯ ಆತ್ಮನ ದೃಶ್ಯವಲ್ಲ ಮತ್ತವಲ್ಲ ದೃಕ್ ತೇ ಸ್ವಯಂ ಮತ್ ಯಂದಿಮ ತೇ ಭವನ ಈನಾ ಆ ಭಗವಂತನಿಗೆ ನೀನು ಅನ್ನ ಆಗಿಬಿ ಭಗವಂತನಿಗೆ ಏನಾಗ್ಬೇಕು ಅನ್ನ ಭಗವಂತನಿಗೆ ಅನ್ನ ಆಗಿಬಿಟ್ಟು ಅಂತಂದ್ರೆ ನೀನು ಭಗವಂತ ಗುರುಬೇರೆ ಅಲ್ಲ ಅಲ್ಲ ನದಿಯು ಸಮುದ್ರಕ್ಕೆ ಹೇಗೆ ಆಹಾರವಾಗಿಬಿಡ್ತು ನದಿಯು ಸಮುದ್ರಕ್ಕೆ ಹೇಗೆ ಆಹಾರ ಆಗಿಬಿಡ್ತು ನಾ ತಿಳ್ಕೋತೇನೆ ನಾ ನೋಡ್ತೇನೆ ನಾ ನೋಡ್ತೇನೆ ಅಂತ ನೀವು ಹೋದ್ರೆ ಎಲ್ಲಿಯೂ ಸಿಗೋದು ಕವಿ ಗೋಹೇಳೆ ಬಹಳ ಚಂದ ಲಹರ ಧೂಂಡೆ ಲಹರಿ ಕೋ ಲಹರ್ ಧೂಂಡೆ ಲಹರಿ ಕೋ ಕಪ್ಪಡ ಧೂಂಡೆ ಸೂತ ಜೀವ ಧೂಂಡೆ ಬ್ರಹ್ಮಕೋ ಕೀನೋ ಊಟಕ್ಕೆ ಊಟ ಸಿಯಾವರ ರಾಮಚಂದ್ರಕಿ ಪವನ ಸುಖ ಹನುಮಾನಕಿ ಲಹರ ಧೂಂಡೆ ಲಹರಿಕೋ ಲಹರಂದ್ರ ತೆರೆ ತೆರೆ ಹುಡುಕೋ ತಗೋತಾರೆ ಏನನ್ನ ಹುಡುಕ ತೋತ್ತು ನಮ್ಮ ಪ್ಯಾರೋ ನಮ್ಮ್ಯಾರೋ ಎಲ್ಲಿದ್ದಾರೆ ನಾ ಅನಾಥ ಆಗುತ್ತೇನೆ ಯಾರಾದ್ರೂ ನನಗೆ ನಮ್ಮ ಅಪ್ಪ ಅಮ್ಮ ತೋರಿಸ್ರಿ ಅಂತ ಆ ತೆರೆ ಹುಡುಕೋದು ಹೋಗ್ತದೆ ಆ ಯಾರ್ಯಾರನ್ನ ಭೇಟಿ ಆಗ್ತದೆ ಅವರು ಎಲ್ಲರೂ ಹಿಂಗೆ ಹೇಳಿದ್ರು ಏನಂತಿ ನಾವು ಹಿಂಗೆ ಹುಡುಕಿ ಬರ್ತೀವಿ ಜನ್ಮ ಜನ್ಮಾಂತರ ಹುಡುಗಿ ಬರ್ತೀವಿ ನಮಗೂ ನಮ್ಮ ಅಪ್ಪ ಅಮ್ಮ ಭೇಟಿ ಆಗೋಯ್ತು ನಿನ್ನ ಶಿಖರೆ ಹೇಳು ನಿನ ಶಿಖರೆ ಹೇಳು ನಾ ಹೇಳ್ತೀನಿ ನಿನ್ನ ಶಿಖರೆ ನನಗೆ ಹೇಳು ನಾ ಹೇಳ್ತೀನಿ ಹೀಗೆ ಜನ್ಮ ಜನ್ಮಾಂತರಗಳಿಂದ ಈ ತೆರೆಗಳು ಯಾರನ್ನ ಹುಡುಕಿಗರ್ತವೆ ಲರ ದುಂಡೆ ಲಹರಿ ಕೋ ಈ ಒಂದು ಒಂದು ಉದಾಹರಣೆ ಕಪ್ಪಡ ದೂಂಡೆ ಸೂತ ಯಾರು ಹೇಳಿದ್ರು ಎಲ್ಲ ಕಪ್ಪಡ ಹೇಳಿದ್ರು ಇದು ಹೇಳ್ತು ಬಟ್ಟೆ ಬಟ್ಟೆ ಹೇಳ್ತು ನಮ್ಮ ಅಪ್ಪ ಅಮ್ಮನ್ನ ಹುಡುಗಿರ್ತೀನಿ ನಮ್ಮ ಅಪ್ಪ ಯಾರಿಗೂ ಗೊತ್ತಿಲ್ಲ ನಮ್ಮಮ್ಮಿ ಯಾರಿಗೂ ಗೊತ್ತಿಲ್ಲ ಯಾರು ಹೇಳಿದ್ರು ಬಟ್ಟೆ ಹೇಳುತ್ತೆ ಒಬ್ರು ಯಾರು ನಿಮ್ಮಂತೂ ಹೇಳಿದ್ರು ನೋಡಪ್ಪ ಹಾಸು ಹಕ್ಕು ಅಂತ ಹೇಳಿದ್ವಿ ಆ ಹಾಸು ಹಕ್ಕು ಅಂತೀವ್ಯೋ ಅವೇ ನಿನ್ನ ಅಪ್ಪ ಅಮ್ಮ ಈಗಿದೆ ಹುಡುಕಬೇಕು ಏನ್ ಹುಡುಗಿತ್ತು ಹಾಸು ಹಕ್ಕು ಎಲ್ಲಿದೆ ಹಾಸು ಹಕ್ಕು ಎಲ್ಲಿದೆ ಹಾಸು ಹಕ್ಕು ಎಲ್ಲಿದೆ ಎಲ್ಲಿದೆ ತಾನೇ ಎಲ್ಲಿದ್ರಿ ಇದಕ್ಕೆ ನೋಡಿ ಅಡ್ಡ ಅಡ್ಡ ನೋಡಿದೆ ಅಲ್ಲ ಇವರು ಅಡ್ಡಾನೂರು ಇದು ಹೊಕ್ಕು ಇದು ಉದ್ದ ಇದೆಯಲ್ಲ ಅದು ಹಾಸು ಈ ಉದ್ದಕ್ಕೂ ಅದನ್ನ ಹಾಸು ಮತ್ತೆ ಇಟ್ಟಿರ್ತಾರೆ ಆಮೇಲೆ ಚಟ್ಗಳು ಕಟ್ಟಲು ಚಟಲ್ ಪಟ್ಟಲು ಚಟಲ್ ಪಟ್ಟಲು ಅಂತ ಅದು ಒಳಗೆ ಹೊಕ್ಕು ಹೊಕ್ಕ ಹೊರ ಬರ್ತಂತೆ ಅದು ಹೊಕ್ಕು ಬಟ್ಟೆಯಲ್ಲ ಬಟ್ಟೆಯ ಹಾಸು ಹಕ್ಕುಗಳು ಎಲ್ಲಿವೆ ತಾನೇ ಆಮೇಲೆ ಆ ಹೇಳಿದ್ರಂತೆ ನೋಡು ನಿನ್ನ ತಂದೆ ಸಮುದ್ರ ತಾಯಿ ನೀರು ಅವ್ರಿಗೆ ಹುಡುಕಬೇಕು ಏನು ಹುಡುಕ್ಬೇಕು ಸಮುದ್ರ ಎಲೆ ತಾಯಿ ನೀರಲ್ಲಿ ಸಮುದ್ರದಲ್ಲಿ ತಾನೇ ತಾನೇ ಸಮುದ್ರವು ಹೌದು ತಾನೇ ನೀರು ಹೌದು ಲಹರ ಧೂಂಡೆ ಲಹರಿಕೋ ಕಪ್ಪಡ ಧೂಂಡೆ ಸೂದ ಮೂರನೇದ್ದು ಜೀವ ಭೂಂಡೆ ಬ್ರಹ್ಮಕ್ಕೂ ಈ ಜೀವ ಹುಡುಕ್ಬೇಕಾನೆ ಏನು ಹುಡುಕಬೇಕಾನೆ ಬ್ರಹ್ಮ ಬ್ರಹ್ಮ ಬ್ರಹ್ಮ ಅವಾಗ ಯಾರು ಹೇಳ್ತಾರೆ ಏನು ಅವ ಹುಡುಕಿದ್ರೆ ಸಿಗೋದಿಲ್ಲಪ್ಪ ಅದು ನೀನೇ ಆಗಿದ್ದೀಯ ಆದರೂ ಹುಡುಕ್ತಾರೆ ತೀನೋ ಊಟಕ್ಕೆ ಊಟ ಮೂರು ಕುರಿಗಳಿದ್ದ ಹಾಗೆ ಮೂರ್ಖರಲ್ಲಿ ಮೂರ್ಖರು ಊಟ ಅಂದ್ರೆ ಮೂರ್ಖ ತೀನೋ ಊತಕ್ಕೆ ಊಟ ಮೂವರು ಮೂರ್ಖರಲ್ಲಿ ಊಟ ಬೇರೆ ಯಾರು ಅಲ್ಲ ಹೇಳ ಸುದ್ದೇವೇ ಹಿಂದೆ ಬಗ್ಗೆ ಯಾಕೆ ಕೆಲವೊಂದು ಸಫಸ್ಟಿಕೇಟೆಡ್ ಆಗಿ ಹುಡುಕ್ತ ಹುಡುಕ್ತಾರೆ ಕೆಲವರು ಸೈಂಟಿಫಿಕ್ ಆಗಿ ಅರ್ಥಗಳು ಕೆಲವರು ತಾಳ ತಂತಿ ಭಜನೆ ಇಟ್ಕೊಂಡು ಹುಡುಕ್ತಾರೆ ಕೆಲವರು ಪ್ರಾಣಾಯಾಮದಿಂದ ಹುಡುಕ್ತಾರೆ ಕೆಲವರು ಯೋಗಾಸನದಿಂದ ಹುಡುಕ್ತಾರೆ ಎಂದಿದ್ದಾರೆ ಸರೋಜನ ಸಭೆ ಊತಕ್ಕೆ ಊತ ಎಲ್ಲರೂ ಮೂರ್ತರಲ್ಲಿ ನೀವು ಪ್ರಾಕ್ಟೀಸಿಗೆ ನಾ ಅರ್ಥ ಬರೋಂಗಿಲ್ಲ ಆದ್ರೆ ಆತ್ಮ ಜ್ಞಾನಕ್ಕೆ ಅಥವಾ ಮೋಕ್ಷಕ್ಕೆ ಅವು ಅಂತ ನೀವು ತಿಳ್ಕೊಂಡಿಲ್ಲ ತಪ್ಪ ಇಷ್ಟ ನಮ್ಮ ವಾದ ನೀವು ದೇವರನ್ನು ನೋಡಿದ್ರೆ ನಾವು ತಪ್ಪನ್ನಂಗಿಲ್ಲ ಆ ನೋಡಿದ ದೇವರನ್ನೇ ದೇವರೋ ತನೇ ಅಂದ್ಕೊಂಡಿದ್ರು ಅದು ತಪ್ಪ ಆತ್ಮನ ನ ಆತ್ಮನನ್ನು ಬಂದೊಂದು ಒಂದೊಂದು ಶ್ಲೋಕವು ಕೂಡ ಸ್ವತಂತ್ರವಾಗಿದೆ ಅನ್ಕನೆಕ್ಟೆಡ್ ಟು ಪ್ರೀವಿಯಸ್ ವರ್ಸ್ ನಮಗೆ ಟೆಕ್ಸ್ಟ್ ತಗೊಂಡು ನೋಡಿ ಇದೊಂಥರ ಹೊಸ ಅನುಭವ ಹದಿನೈದು ಹದಿನಾರು ವರ್ಷ ಆಯ್ತು ನಾವು ಈ ಟೆಕ್ಸ್ಟ್ ತಗೊಂಡಿದ್ದೆ ಮುಂಚೆ ತಗೋತಿದ್ವಿ ಮೂರ್ನಾಲ್ಕು ಸಲ ತಗೊಂಡ್ ಹೇಳುದು ನೀವು ಕೇಳಿದ್ರೆ ಬಂದಿದೆಯಲ್ಲ ಹೌದೌದು ಅವರು ಯಾರೋ ನನ್ನ ಉಪನ್ಯಾಸಗಳನ್ನ ಬರವಣಿಗೆ ಸಂಗ್ರಹ ಮಾಡಿದ್ರು ತಂದು ನಾನು ಮಂಗಳಗೌರ ಮಾತ್ರ ಕೊಟ್ಟು ನೀವು ಇದನ್ನ ಲೇಖನ ಮಾಡಿ ಅಂತ ಹೇಳುತ್ತೆ ಅವರು ಲೇಖನ ಮಾಡುವುದಷ್ಟು ಆ ಸಂದೇಶಕ್ಕೆ ಟ್ರೆಂಡ್ ೇ ಸಂತು ಸರ್ವೇ ಭದ್ರಾತ್ಮೇ ಅಸಕೋ ಸಮಸೋ ಮಾ್ಯೋತಿರ್ಗಮಯ ಮೃತ್ಯೋ ಅಮೃತಂಗಮಯ ಶಾಂತಿ ಶಾಂತಿ ಶಾಂತಿ ಹರಿ ಜೈ ಶ್ರೀ ಸದ್ಗುರುನಾಥ ಮಹಾರಾಜಿ ಧನ್ಯವಾದ ಪುನಃ ಮತ್ತೆ ಏಳು ಗಂಟೆಗೆ ಬೇಕಾಗೋಣ ಏನಾದ್ರೂ ಜ್ಞಾಪಕ ಮಾಡೋದಿದೆಯಾ ಯಾರಿಗೂ